ೀಶಾಯ ಗುಣರಾಶಯ ಸತ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಕೃಷ್ಣ ಕರ್ಮ ಅಕರ್ಮ ವಿಕರ್ಮ ಇದು ಜ್ಞಾನಿಗಳಿಗೂ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇರುವುದಿಲ್ಲ ಅವರೂ ಒಮ್ಮೊಮ್ಮೆ ಮೋಹಕ್ಕೆ ಒಳಗಾಗ್ತಾರೆ ಆದ್ರಿಂದಾಗಿ ಅದರ ಬಗ್ಗೆ ನಾನು ನಿನಗೆ ಹೇಳ್ತಾ ಇದ್ದೇನೆ ನನ್ನಿಂದ ಅದನ್ನು ತಿಳ್ಕೊಂಡು ಸರಿಯಾಗಿ ನೀನು ಕರ್ಮಾನಷ್ಠಾನ ಮಾಡಿದ್ರೆ ನಿನಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗತ್ತೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಕರ್ಮ ಅಂದ್ರೆ ಏನು ಅಕರ್ಮ ಅಂದ್ರೆ ಏನು ಒಂದರ್ಥ ಹೇಳಿ ಆಯಿತು ಅದೇ ಗೊತ್ತಿದೆ ಯಾರು ಹೇಳೋ ಅಗತ್ಯ ಇಲ್ಲ ಯಾರಿಗೂ ಗೊತ್ತಿಲ್ವೋ ಯಾವ ಅರ್ಥ ಅದನ್ನೇ ಹೇಳಬೇಕು ಕರ್ಮ ಅಂದರೆ ವಿಹಿತ ಕರ್ಮ ಮಾಡಬೇಕಾದ ಕರ್ಮ ವಿಹಿತ ಕರ್ಮ ಅದು ಎಲ್ಲರಿಗೂ ಗೊತ್ತಿದೆ ಅಕರ್ಮ ಅಂದರೆ ಕರ್ಮ ಬಿಡುವುದು ಅಂತ ಅರ್ಥ ಎಲ್ಲರಿಗೂ ಗೊತ್ತಿದೆ ವಿಕರ್ಮ ಅಂದರೆ ವಿರುದ್ಧ ಕರ್ಮ ಶಾಸ್ತ್ರ ನಿಶ್ಚಿತವಾದ ಕರ್ಮ ಗೊತ್ತಿದೆ ಆದರೆ ಕೃಷ್ಣ ಬಂದು ಹೇಳಬೇಕಾಗಿಲ್ಲ ಅದು ಹೇಳಿಕೊಳ್ಳುವಂಥ ಅರ್ಥ ಅಲ್ಲ ಅದು ಗೊತ್ತಿದೆ ಎಲ್ಲರೂ ಹೇಳಬೇಕಾದ ಒಂದು ಅಪೂರ್ವ ಅರ್ಥ ಏನು ಅದನ್ನು ಹೇಳ್ತಾನೆ ಕೃಷ್ಣ ಯಾಕಂದರೆ ಕರ್ಮಾದಿ ಸ್ವರೂಪವನ್ನು ತಿಳ್ಕೊಂಡೇ ಕರ್ಮಾನುಷ್ಠಾನ ಮಾಡಿದರೆ ದೇವರಿಗೆ ಪ್ರೀತಿ ಆಗತಕ್ಕಂಥದ್ದು ಕರ್ಮಣಿ ಅಕರ್ಮ ಅಕರ್ಮಣಿತ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃಷ್ಣ ಕರ್ಮ ಕಥ ಅಂದ್ರೆ ಅಂದರೆ ಯುಕ್ತ ಅಂದರೆ ಒಬ್ಬ ನಿಜವಾಗಿ ಜ್ಞಾನದ ಉಪಾಯವನ್ನು ಅನುಷ್ಠಾನ ಮಾಡ್ತಕ್ಕಂತಹ ವ್ಯಕ್ತಿ ಯಾರು ಯಾರು ಯೋಗ್ಯ ಕರ್ಮದ ಪೂರ್ಣ ಪ್ರಮಾಣದ ಫಲವನ್ನು ಪಡೆಯಬಲ್ಲನು ಅದು ಅದು ಎಂಥ ಜ್ಞಾನದ ಹಿನ್ನೆಲೆಯಲ್ಲಿ ಕರ್ಮ ಮಾಡಿದಾಗ ಅವನು ನಿಜವಾಗಿ ಜ್ಞಾನದ ಸಾಧನವನ್ನು ಅನುಷ್ಠಾನ ಮಾಡಿದಾಗತ್ತೆ ಮತ್ತೆ ತನಗೆ ಯೋಗ್ಯವಾದ ಅಂದರೆ ಇಂಥ ಕರ್ಮ ಅರಿಬೇಕು ಕರ್ಮಣಿ ಅಕರ್ಮ ಎಪ್ಪ ಶೆಟ್ಟು ಒದಗಿನಂತೆ ಇದೆ ಇದೆ ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು ಒಂದು ಅರ್ಥ ಏನಂದ್ರೆ ನಾವೆಲ್ಲ ಕರ್ಮ ಮಾಡ್ತಾ ಇರ್ತೇವೆ ಈಗ ಈ ಎಚ್ಚರಾವಸ್ಥೆಯಲ್ಲಿ ನಾವು ಚಟುವಟಿಕೆ ಮಾಡ್ತಾ ಇದ್ದೇವೆ ನಮ್ಮಿಂದ ಅನೇಕ ಕ್ರಿಯೆಗಳು ನಡೀತಾ ಇರ್ತವೆ ಎಚ್ಚರಾವಸ್ಥೆಯಲ್ಲಿ ಆಗ ಆ ಕರ್ಮ ಮಾಡ್ತಾ ಇರುವ ಈ ಎಚ್ಚರಾವಸ್ಥೆಯಲ್ಲಿ ನಮಗೆ ಯಾವ ಎಚ್ಚರ ಇರಬೇಕು ನಾವು ಎಚ್ಚರ ತರ್ತೇವೆ ಯಾವಾಗಲೂ ಸಾರಥ್ಯ ಅಂದರೆ ನಿದ್ರೆ ಮಾಡುವಾಗ ಎಚ್ಚರ ಇರುತ್ತೆ ಎಚ್ಚರ ಇರುವಾಗ ಎಚ್ಚರ ಇರುವುದಿಲ್ಲ ಇದು ಸಾರಥ್ಯ ನಿದ್ರೆ ಮಾ ಎಚ್ಚರ ಇರುವಾಗಲೂ ನಮಗೆ ಎಚ್ಚರ ಇರುವುದಿಲ್ಲ ನಿದ್ರೆಯಲ್ಲಿ ಮಾತ್ರ ಎಚ್ಚರ ಇರುತ್ತೆ ಇದು ವಿಚಿತ್ರ ಇದೆ ಈ ಎಚ್ಚರಾವಸ್ಥೆಯಲ್ಲಿ ಎಲ್ಲ ಕರ್ಮಗಳು ನಡೀತಾ ಇರುವಾಗ ಎಚ್ಚರ ಏನಿರಬೇಕು ನಾನೇ ಮಾಡಿದೆ ಎಂಬಂಥ ತಿಳುವಳಿಕೆ ಇರುತ್ತೆ ಅದು ನಿದ್ರೆ ಅದು ಅದು ಅಲ್ಲ ನಿದ್ರೆ ಅಜ್ಞಾನ ಅದು ವಿಪರೀತ ಜ್ಞಾನ ಎಚ್ಚರ ಅವಸ್ಥೆಯಲ್ಲಿ ನಿದ್ರೆ ಮಾಡಬೇಡ ನಿದ್ರೆ ಏನು ಕರ್ಮ ಮಾಡುವಾಗ ನಾನೇ ಮಾಡಿದೆ ಅಂತ ಈಗ ಹಾರಾಡ್ತಾನೆ ಸುತ್ತ ಬರ್ತಿಲ್ಲ ಅಹಂಕರ್ತ ಎಂಬ ಭಾವನೆ ಬರಲ್ಲ ಎಚ್ಚರ ಬರ್ತೇನೆ ನಾನೇ ಮಾಡಿದೆ ಅಂತ ಹೇಳ್ತಾನೆ ಅದಕ್ಕೆ ಹೇಳ್ತಾರೆ ಆಗ ಎಚ್ಚರ ಏನಿರಬೇಕು ನಿದ್ರೆ ಮಾಡಬೇಡ ಅವಾಗ ನಾನೇ ಮಾಡಿದೆ ಅಂತ ಅಜ್ಞಾನಕ್ಕೆ ಒಳಗಾಗಬೇಡ ಅದರ ಎಚ್ಚರದಲ್ಲಿಲ್ಲ ಕರ್ಮ ಮಾಡುವಾಗ ಅಕರ್ಮ ಎಪ್ಪಷ್ಟೇ ನಾನು ನನಗೆ ಕರ್ಮ ಇಲ್ಲ ಕರ್ಮ ಮಾಡುವಾಗಲೂ ನನಗೆ ಕರ್ಮ ಇಲ್ಲ ನಾನು ಮಾಡಿದ್ದಲ್ಲ ಈ ಕರ್ಮ ಮಾಡುವಾಗಲೂ ನಾ ಹಂಕರ್ತ ಹೀಗೆ ಕರ್ಮ ಮಾಡುವಾಗಲೂ ನನ್ನಲ್ಲಿ ಕರ್ಮ ಸ್ವತಂತ್ರವಾಗಿ ಇಲ್ಲ ಅಂತ ತಿಳ್ಕೊಳ್ಬೇಕು ಆದರೆ ನಿನ್ನಲ್ಲಿ ಇಲ್ಲದ್ರೆ ಮತ್ತಾರಲ್ಲಿದೆ ನಿನ್ನಲ್ಲಿ ಇಲ್ಲ ಅಂದರೆ ನಿನ್ನಲ್ಲಿ ಕರ್ಮ ಇಲ್ಲ ಅಂತ ತಿಳ್ಕೊಳ್ಬೇಕು ಸರಿ ನನ್ನಲ್ಲೇ ಕರ್ಮ ಇಲ್ಲ ಮತ್ತೆ ಯಾರಿಲ್ಲ ಕರ್ಮ ಅಂತೂ ಆಗ್ತಾ ಇದೆ ಯಾರು ಮಾಡಿದ್ದಾಗ ಅಕರ್ಮ ಎ ಪಶ್ಚೇತಿ ಇನ್ನೊಂದರ್ಥ ಓ ಕ ಯ ಆ ಕ ಯ ಪ್ರವಿಭು ಸಂಭೂ ವಾಸಕ ವಿಷ್ಣುವಾಚಕ ಅಂದ್ರೆ ವಿಷ್ಣು ವಿಷ್ಣುವಿನ ಕರ್ಮ ಅದು ಅಂತ ಹೇಳು ಇದು ಕರ್ಮನ್ಯಾಸ ಇದು ಕರ್ಮನ್ಯಾಸ ವಿಷ್ಣುವಿನಲ್ಲಿ ಕರ್ಮವನ್ನು ಇಡುವುದು ಅವನೇ ಕರ್ಮ ಮಾಡಿದೆ ಹೀಗೆ ನಾವು ಮಾಡುವ ಕರ್ಮ ಸಂದರ್ಭದಲ್ಲಿಯೂ ಕೂಡ ಅಕರ್ಮ ನನ್ನಲ್ಲಿ ಕರ್ಮ ಇಲ್ಲ ಮತ್ತೆ ಆ ಕರ್ಮ ಯಾರದ್ದಾಗಾದ್ರೆ ಆ ಕರ್ಮ ಇಷ್ಟು ಕರ್ಮ ಅಂತ ತಿಳ್ಕೊಳ್ಬೇಕು ಯಾಕ್ರಿ ದೇವರಿಗೆ ಆ ಅಂತ ಹೆಸರು ದೇವರಿಗೆ ಆ ಅಂತ ಹೆಸರು ಯಾಕೆ ಐ ಅಕಾರ ಸರ್ವಭಾಗಾತ್ಮ ಎಲ್ಲ ವೇದಗಳ ಅರ್ಥಾಕಾರ ಹೇಳ್ತಾ ಇದೆ ಅಕ್ಷರಾಣ ಅಕಾರೋಸ್ ಅಕ್ಷರದಲ್ಲಿ ಶ್ರೇಷ್ಠವಾದ ಅಕ್ಷರ ಅಕಾರ ಮೊದಲೇ ಆ ಎಂಬ ಶಬ್ದ ಬಂತು ಪರಮಾತ್ಮ ಕಂಠದಿಂದ ಪ್ರಾಥಮಿಕ ಅದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ ಠಕಾರ ಅಕಾರ ಥಟ್ ಇದೆಲ್ಲ ಮೊದಲು ಬಂತು ಕಂಠಂ ಬಿತ್ತಾವಿನದಿಯಾತು ಓಂಕಾರ ಶಬ್ದ ಬಹಳ ವಿಶೇಷ ಅರ್ಥ ಉಂಟು ನಿರ್ದೋಷತ್ವಾ ಗುಣೋದ್ರೇಕಾತ್ ಅಯಿತ್ಯ ಹರಿಶ್ವಯ ಮಧ್ವಾಚಾರ ಒಂದು ಅರ್ಥ ಹೇಳಿ ಸಕಲ ಶಾಸ್ತ್ರದ ಸಾರ ಏನು ದೇವರು ನಿರ್ದೋಷ ದೇವರು ಗುಣಪ್ರಿಯ ಸಕಲ ಶಾಸ್ತ್ರಗಳು ದೇವರ ಲಕ್ಷಣ ದೊಡ್ಡ ಲಕ್ಷಣ ಹೇಳೋದು ಎರಡೇ ಮಧ್ವಾಚಾರ್ಯ ಹೇಳಿದ್ದು ಎರಡೇ ಮತ್ತೆ ಬೇರೆ ಹೇಳ್ತಾರೆ ನಿರ್ದೋಷ ಗುಣ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಂ ಬಿಟ್ಟು ನೋಡ್ಬೇಡಿ ನಿರ್ದೋಷ ಗುಣಪೂರ್ಣ ಅದು ಆ ಆ ನಿರ್ದೋಷ ಗುಣಪೂರ್ಣನಾದ ಭಗವಂತನೇ ಆ ಅವನ ಕರ್ಮ ಅಂತ ತಿಳ್ಕೊಳ್ಬೇಕು ನಾನು ಎಷ್ಟೋ ಜೊತೆ ಹೇಳಿದ್ದುಂಟು ದೇವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಎಂಬ ಶಬ್ದ ಬಹಳ ಅನುಕೂಲ ಯಾಕೆಂದ್ರೆ ಆ ಅಂದ್ರೆ ಏನು ನಿಜವಾಗಿ ಹೇಳಿ ಅಲ್ಲ ನಮ್ಮ ದೇವರಲ್ಲ ಬತ್ತಲ್ಲ ಸದ್ಯದಲ್ಲಿ ನಾಳೆನೇ ಇದೆಯಲ್ಲ ನಮ್ಮ ದೇವರಲ್ಲ ಸಮಾಸೆ ಅಲ್ರಿ ನಮ್ದೇವರಲ್ಲ ಯಾಕೆ ಜೀವ ಅಲ್ಲ ಜಡ ಅಲ್ಲ ಅಂದ್ರೆ ನಿಷೇಧ ನೋ ನೋ ನೇತಿ ನೇತಿ ಆತ್ಮ ಭಗವಂತನನ್ನು ಹೇಗೆ ನಿಷೇಧ ಮುಖದಿಂದ ಭಗವಂತನ ಪರಿಚಯ ಮಾಡಿಕೊಡ್ತಾ ಇದೆ ನೀನು ಕಂಡದ್ಯಾವುದೂ ದೇವರಲ್ಲ ಅದು ಹೇಗೆ ಅರ್ಥ ಅದೇ ಯಾಕಂದ್ರೆ ಅಪೂರ್ವವಾದ ವಿಧಿಯನ್ನು ವಿಧಿ ರೂಪದಲ್ಲಿ ಹೇಳುವುದು ಅಚ್ಚ ನಾವು ಕಂಡಿಲ್ಲವನನ್ನ ನಿಷೇಧ ರೂಪದಲ್ಲಿ ಹೇಳಲಿಕ್ಕೆ ಸುಲಭ ಯಾಕೆ ನೀನು ಕಂಡದ್ದು ಏನೇನಿದೆ ಅದ್ಯಾವುದೂ ದೇವರಲ್ಲ ನೀನು ಏನ್ ಕಂಡಿದ್ದಿ ಪಂಚಭೂತಗಳನ್ನು ಕಂಡಿದ್ದಿ ಅದು ದೇವರಲ್ಲ ಮೂರ್ತ ಪದಾರ್ಥ ಯಾವುದು ಪೃಥ್ವಿ ಜಲ ಅಗ್ನಿ ಅದು ದೇವರಲ್ಲ ಅಮೂರ್ತವಾದ ಆಕಾಶ ಕಾಯು ದೇವರಲ್ಲ ಜೀವ ದೇವರಲ್ಲ ನೀನು ಏನೇನು ಪ್ರಪಂಚದಲ್ಲಿ ಕಂಡಿದ್ದಿ ಅದ್ಯಾರೂ ದೇವರಲ್ಲ ಈ ನಿಷೇಧ ಭಗವಂತನ ಪರಿಚಯ ಮಾಡಲಿಕ್ಕೆ ಆ ಯಾಕೆ ಅವನೋ ಅಲ್ಲ ಯಾಕೆ ಅವನೋ ಅಲ್ಲ ಜೀವ ಅಲ್ಲ ಜಡ ಅಲ್ಲ ಯಾಕೆ ಅದಕ್ಕೆ ಇಲ್ಲ ಇಲ್ಲ ಅವನಲ್ಲಿ ಜೀವನದಲ್ಲಿ ದರದಲ್ಲಿರುವಂತಹ ಗುಣ ದೋಷಗಳು ಇಲ್ಲ ಅವನು ಇಲ್ಲ ಆದ್ರಿಂದಾಗಿ ಅವನಲ್ಲಿ ನಮ್ಮಲ್ಲಿರುವ ದೋಷಗಳು ಇಲ್ಲ ಆದ್ರಿಂದಾಗಿ ಅವನು ಅಲ್ಲ ಕೇವಲ ಇಲ್ಲ ಆದ್ರಿಂದಾಗಿ ಅವನು ಅಲ್ಲ ಅಲ್ಲ ಅವನಲ್ಲಿ ಇನ್ನೊಂದಿದೆ ದೋಷ ಇಲ್ಲ ಆದ್ರಿಂದಾಗಿ ಅವನು ಅಲ್ಲ ಜೀವ ಅಲ್ಲ ಜಡ ಅಲ್ಲ ಮತ್ತಿಂದ ಇಲ್ಲ ಅಲ್ಲ ಸಿದ್ಧಾಂತ ಅವನು ಮತ್ತೆ ಅವನಲ್ಲಿ ಅವನು ವಿರುದ್ಧ ಆ ಅಂದ್ರೆ ಸಂಸ್ಕೃತದಲ್ಲಿ ವಿರೋಧಿ ಅಂತ ನೋಡಿ ಅಸುರ ಅಂತ ಹೇಳ್ತೇನೆ ಅಸುರರಂತ ನಮ್ಮನ್ನು ಕರೀಲಿಕ್ಕೆ ಸಾಧ್ಯ ಉಂಟಲ್ಲ ನಾವು ಸುರರಲ್ಲ ಆದರೆ ನಮ್ಮನ್ನು ಹಸುರಂತೆ ಯಾರು ಹೆಚ್ಚು ವ್ಯವಹಾರ ಮಾಡಲ್ಲ ದೇವ್ರ ಭಯದಿಂದ ಯಾಕೆ ಸುರರಿಗೆ ವಿರೋಧಿಗಳು ಯಾರು ವಿರೋಧ ಯಾರು ಮಾಡ್ತಾರೆ ಅವರನ್ನು ಅಸುರ ಅಂತ ವಿರೋಧಿ ಎಂಬ ಅರ್ಥವು ಅಕಾಲ ಶಬ್ದಕ್ಕಿದೆ ಹಾಗಾಗಿ ದೇವರು ಅ ಅಂದ್ರೆ ವಿರೋಧಿ ನಂಜಿಗೆ ವಿರೋಧಿ ಅಂತ ಅರ್ಥ ಅಸುರ ನಾ ಅಸುರ ಅಸುರ ಅಲ್ಲಿ ಏನರ್ಥ ನಂಜಿಗೆ ವಿರೋಧಿ ಸುರ ವಿರೋಧಿ ಅಂತ ಅರ್ಥ ಹಾಗೆ ದೇವರು ವಿರೋಧಿ ಯಾವುದಕ್ಕೆ ದೋಷಕ್ಕೆಲ್ಲ ವಿರೋಧಿ ದೋಷಕ್ಕೆ ವಿರೋಧಿ ಅಂದ್ರೆ ಏನಾಯ್ತವ ದೋಷಕ್ಕೆ ವಿರೋಧಿ ಆಗೋದು ಯಾವುದು ಪಾರತಂತ್ರೆ ಎಂಬ ದೋಷಕ್ಕೆ ವಿರೋಧಿ ಆದದ್ದು ಯಾವುದು ಸ್ವಾತಂತ್ರ್ಯ ದುಃಖಕ್ಕೆ ವಿರೋಧಿಯಾದದ್ದು ಯಾವುದು ಸೂಕ್ ಅಜ್ಞಾನಕ್ಕೆ ವಿರೋಧಿಯಾದದ್ದು ದೌರ್ಬಲ್ಯಕ್ಕೆ ವಿರೋಧಿಯಾದದ್ದು ಕುರೂಪಕ್ಕೆ ವಿರೋಧಿ ಆದದ್ದು ನಮಗೆ ಸಾರಸ್ಯ ಅಂದರೆ ನಮಗೆ ದೋಷದ ಪರಿಚಯ ಚೆನ್ನಾಗಿದೆ ಅಲ್ವಾ ನೀವು ಏನು ನಿಮ್ಮಲ್ಲಿ ಏನೇನಿದೆ ಅದಕ್ಕೆ ವಿರುದ್ಧವಾಗಿ ದೇವರಿದ್ದಾರೆ ಎಷ್ಟು ಚೆನ್ನಾಗಿದ್ದಾನೆ ಅವನು ಪರಿಚಯ ಮಾಡಿಕೊಳ್ಳೋದು ಸಲ ದೇವರನ್ನು ಪರಿಚಯ ಮಾಡಿಕೊಡೋದು ನಿಮ್ಮಲ್ಲಿ ಏನೇನು ದೋಷ ಕಂಡಿದೆ ಅದಕ್ಕೆಲ್ಲ ಅಪೋಸಿಟ್ಟಿದ್ದಾನೆ ದೇವರು ಅಂತ ಹೇಳ್ಕೊಂಡು ಸರಿ ದೋಷ ವಿರೋಧಿ ಅಂದರೆ ಗುಣಸ್ವರೂಪ ಜ್ಞಾನಾನಂದಾದಿ ಗುಣಮಯ ಹೀಗೆ ಇಲ್ಲ ಅಲ್ಲ ಸಿದ್ಧಾಂತದಿಂದ ವಿರೋಧಿ ಎಂಬ ಸಿದ್ಧಾಂತದಿಂದ ದೇವರನ್ನು ಪರಿಚಯ ಮಾಡಿಕೊಡೋ ಏಕೈಕ ಅಪೂರ್ವ ಶಬ್ದ ಅಂದರೆ ಅದು ಆ ಎಂಬ ಶಬ್ದ ಅಂತಹ ಪರಮಾತ್ಮರ ಹಾ ಅಂತ ಹೇಳ್ಕೊಳ್ಳುವ ಪರಮಾತ್ಮರ ಕರ್ಮ ನನ್ನ ಕರ್ಮ ಅಲ್ಲ ಅಂತ ಕೊಡಬೇಕು ಅಕರ್ಮನಿತ್ತ ಕರ್ಮಯ ತಿನ್ನದರ್ಥ ಕರ್ಮ ಮಾಡುವಾಗ ಎಚ್ಚರಾವಸ್ಥೆಯಲ್ಲಿ ಎಚ್ಚರ ತಪ್ಪಬೇಡ ನನ್ನ ಕರ್ಮ ಅಂತ ನಿದ್ರೆ ಮಾಡಬೇಡ ಅಜ್ಞಾನ ನಿದ್ರೆಗೆ ಒಳಗಾಗಬೇಡ ಎಚ್ಚರ ಅದು ನನ್ನಲ್ಲಿ ಕರ್ಮ ಇಲ್ಲ ಸ್ವತಂತ್ರವಾಗಿ ನನ್ನ ಅಧೀನವಾದ ಕರ್ಮ ಅಲ್ಲ ಅದು ಆ ಕರ್ಮ ಕರ್ಮ ಅವನ ಅಧೀನವಾದ ಕರ್ಮ ನಾನು ಕರ್ತ ಪರಿತರ್ತ ಅಕರ್ಮ ನಿಜ ಕರ್ಮ ಯಾಹ ಅಂದ್ರೆ ನಾನು ಮಾಡುವಾಗಲೂ ಕದು ನನ್ನ ಕರ್ಮ ಅಲ್ಲ ಅದು ದೇವರ ಕರ್ಮ ನಾನು ಕರ್ಮ ಮಾಡುವಾಗಲೂ ನನ್ನ ಸ್ವಂತದ್ದು ಕರ್ಮ ಅಲ್ಲದು ಇನ್ನು ಕರ್ಮ ಮಾಡದೇ ಇದ್ದಾಗ ಅಕರ್ಮನಿ ಕರ್ಮ ಮಾಡದೇ ಇದ್ದ ಸ್ಥಿತಿ ಯಾವುದ್ರಿ ಕರ್ಮ ಮಾಡದೇ ಇದ್ದ ಸ್ಥಿತಿ ಯಾವುದು ಹೇಳಿ ಆದಿತ್ಯವಾರ ಅಲ್ಲ ಆದಿತ್ಯವರ ಕೆಲಸ ಜಾಸ್ತಿ ಇರುತ್ತೆ ಮನೆಯಲ್ಲಿ ಕರ್ಮ ಮಾಡದೇ ಇದ್ದ ಸ್ಥಿತಿ ಯಾವುದದು ನಿದ್ರಾವಸ್ಥೆ ಮೂರ್ಛಾವಸ್ಥೆ ಇತ್ಯಾದಿ ಅವಸ್ಥೆಯಲ್ಲಿ ಕರ್ಮ ಮಾಡೋದು ಏನ್ರಿ ಪ್ರಣಯಾವಸ್ಥೆ ಯಾವ ಮಾಡಲ್ಲ ಆವಸ್ಥೆಯಲ್ಲಿಯೂ ಕೂಡ ಕರ್ಮಯಪ್ಪೆ ನಿದ್ರೆ ಮಾಡದೇ ಇದ್ದಾಗಲೂ ಕರ್ಮ ಆಗ್ತಾ ಇದೆ ಹೇ ನಿದ್ರೆ ಮಾಡ್ತಾ ಇರುವಾಗಲೂ ಕರ್ಮ ಆಗ್ತಾ ಇದೆ ಯಾರು ಮಾಡಿದ್ದಾಗ ನಿದ್ರೆ ಮಾಡುವ ಕರ್ಮಹೀನ ಸ್ಥಿತಿಯಲ್ಲಿ ಕೂಡ ಕರ್ಮ ಆಗ್ತಾ ಇದೆ ಅಂದ್ರೆ ಯಾರು ಮಾಡಿದ್ದುದು ಅದು ದೇವರೇ ಮಾಡಿದ್ದು ಹಾಗಾದ್ರೆ ಈಗ ಏನು ವಿಚಾರ ಗೊತ್ತಾಯಿತು ಗೊತ್ತುಂಟ ನಾವು ಕರ್ಮ ಮಾಡುವಾಗ ವಿಷ್ಣು ಕರ್ಮ ಇರಲೇಬೇಕು ವಿಷ್ಣು ಕರ್ಮ ಮಾಡಿಲ್ಲ ಅಂದ್ರೆ ನಾವು ಕರ್ಮ ಮಾಡಲಿಕ್ಕಾಗೋದಿಲ್ಲ ಅಂತ ಒಂದು ಅರ್ಥ ಆಯ್ತು ಬಿಂಬ ಕರ್ಮ ಮಾಡಲಿಲ್ಲ ಅಂದ್ರೆ ಪ್ರತಿಬಿಂಬ ಕರ್ಮ ಮಾಡಲ್ಲ ಅಂತ ಅರ್ಥ ಆಯ್ತು ಈ ಪ್ರತಿಬಿಂಬನಾದ ಜೀವ ಕರ್ಮ ಮಾಡುವಾಗ್ಲೂ ಕೂಡ ಪರಮಾತ್ಮನ ಕರ್ಮವನ್ನು ಕಾಣಬೇಕಂದ್ರೆ ಅರ್ಥ ಏನಾಯ್ತು ಜೀವನ ಕರ್ಮ ಆಗ್ಬೇಕಾದ್ರೆ ಪ್ರತಿಬಿಂಬನ ಕರ್ಮ ಆಗ್ಬೇಕಾದ್ರೆ ಬಿಂಬರೂಪಿಯಾದ ಪರಮಾತ್ಮನ ಕರ್ಮ ಅಗತ್ಯ ಇದೆ ಈ ಕರ್ಮ ಮಾಡುವಾಗಲೂ ವಿಷ್ಣುವ ಕರ್ಮ ಇದ್ದೇ ಇರುತ್ತೆ ಸ್ವತಂತ್ರವಾಗಿ ಈ ಬಿ ಪ್ರತಿಬಿಂಬನಾದ ಜೀವನ ಕರ್ಮ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳುವಂತೆ ಅಕರ್ಮ ನಿಜ ಈ ಜೀವ ಕರ್ಮ ಮಾಡ್ತಾ ಇಲ್ವಾ ಜೀವ ಕರ್ಮ ಮಾಡ್ತಾ ಇಲ್ಲ ಆವಾಗಲೂ ಕೂಡ ಫಸ್ಟ್ ಕ್ಲಾಸ್ ಆಗಿ ಕೆಲಸ ನಡೀತಾ ಇದೆ ನಿದ್ರೆ ಮಾಡುವಾಗ ನಾವು ಯಾವ ಕರ್ಮವನ್ನು ಮಾಡ್ತಾ ಇಲ್ಲ ಅಬೋದ ಸ್ಥಿತಿಯಲ್ಲಿ ಇರ್ತೇವೆ ಆಗಲೂ ಫಸ್ಟ್ ಕರ್ಮ ಆಗ್ತಾ ಇರ್ತದೆ ನಾವು ನಿದ್ರೆ ಮಾಡುವಾಗಲೂ ಫಸ್ಟ್ ಕರ್ಮ ಆಗ್ತಾ ಇರ್ತದೆ ಹಾಗೆ ನಮ್ಮ ಕರ್ಮ ಇಲ್ಲದಿದ್ದಾಗಲೂ ಕರ್ಮ ನಡೀತದೆ ಹಾಗೆ ನ ಅದು ಪರಮಾತ್ಮ ಮಾಡ್ತಕ್ಕಂಥ ಕರ್ಮ ಯಾಕೆಂದ್ರೆ ಭಗವಂತ ಸುಪ್ತೇಶು ಜಾಗೃತಿ ಪುರುಷ ಪುರುಷ ನಿರ್ಮಮಾಣ ಸುಕ್ತೇಶು ಜಾಗೃತಿ ಈ ಜೀವನದಲ್ಲಿ ಸೂಕ್ತರಾಗಿರೋ ಎಚ್ಚರ ಇದ್ದು ಪುರುಷಂ ನಿರ್ಮಮಾಣಃ ಅಂತ ಹೇಳ್ತಾರೆ ಎಲ್ಲ ಗಜ ತುರುಗಾದಿಗಳನ್ನು ಸ್ವಪ್ನಾವಸ್ಥೆಯಲ್ಲಿ ಸೃಷ್ಟಿ ಮಾಡ್ತಾರೆ ಈ ಜೀವ ಏನೂ ಮಾಡ್ತಾ ಇಲ್ಲ ಆವಾಗ ಆಗ ಗಜತುರುಗಾದಿಗಳನ್ನು ನಿರ್ಮಾಣ ಮಾಡಿ ಒಳಗಿನಿಂದಲೇ ಮನಸ್ಸಿನಲ್ಲಿ ನಿರ್ಮಾಣ ಮಾಡಿ ತೋರಿಸ್ತಾ ಇದ್ದಾನೆ ಹಾಗಾಗಿ ಇವನು ಫಸ್ಟ್ ಕ್ಲಾಸ್ ಆಗಿ ಬಾಹ್ಯ ಚಟುವಟಿಕೆ ಏನೂ ಇರೋದಿಲ್ಲ ಮನಸ್ಸಲ್ಲಿ ನೋಡ್ತಾ ಕೂತ್ಕೊಳ್ತಾನಷ್ಟೇ ಆಗ ಇವನ ಕರ್ಮ ಏನೂ ಇಲ್ಲ ಆವಾಗಲೂ ಭಗವಂತ ಗಜತುರ್ಗಾದಿಗಳನ್ನು ಸ್ವಪ್ನಾವಸ್ಥೆಯಲ್ಲಿ ನಿರ್ಮಾಣ ಮಾಡ್ತಾನೆ ಕಾಡು ನಿದ್ರಾವಸ್ಥೆಯಲ್ಲಿ ಎಷ್ಟು ಇವನೇ ನಿದ್ರೆ ಇತ್ತು ಆದರೆ ಇನ್ನೊಂದು ಲೋಕದಲ್ಲಿ ಎಲ್ಲ ದರೋಡೆ ಗಿರೋಡೆ ಕಳತನ ಎಲ್ಲ ನಡೀತಾ ಇರ್ತದೆ ಇವನು ಮಾಡಿಸಿದ್ದ ಇವನು ಮಾಡುದಾ ಆದರೆ ಆ ಕಳ್ಳನಿಂದ ಕೆತ್ತ ಕೆಲಸ ಮಾಡಿಸೋದು ಇನ್ನಾಗೆ ದರೋಡೆ ಮಾಡಿಸೋದು ಎಲ್ಲ ಕೆಲಸ ನಡೀತಾ ಇರ್ತದೆ ಈ ಜೀವ ನಿದ್ರೆ ಮಾಡಿದಾಗಲೂ ಕೂಡ ಹಾಗೆ ಈ ಜೀವ ಕರ್ಮ ಮಾಡದೇ ಇದ್ದ ಸಂದರ್ಭದಲ್ಲಿಯೂ ಕೂಡ ಕರ್ಮ ನಡೀತಾ ಇದೆ ಅಂದರೆ ಹಾಗಾದರೆ ದೇವರು ಮಾಡುವ ಕರ್ಮಕ್ಕೆ ಜೀವನ ಅಗತ್ಯ ಇಲ್ಲ ಜೀವ ಏನು ಕೆಲಸ ಮಾಡದಿದ್ರೂ ಕೂಡ ಕರ್ಮ ನಡೀತದೆ ಅಂದ್ರೆ ಬಿಂಬರೂಪಿಯಾದ ಪರಮಾತ್ಮನ ಕರ್ಮಕ್ಕೆ ಪ್ರತಿಬಿಂಬನಾದ ಜೀವನ ಅಗತ್ಯ ಜಟುವಟಿಕೆ ಅಗತ್ಯ ಇಲ್ಲ ಅಂತ ಹೀಗೆ ಪರಮಾತ್ಮನ ಕರ್ಮವನ್ನು ಮಾಡೇ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು ಇದು ಒಂದು ಅರ್ಥ ಕರ್ಮ ಅಕರ್ಮ ಅಂದ್ರೆ ಕರ್ಮದಲ್ಲಿ ಅಕರ್ಮ ನೋಡುವುದಂದ್ರೆ ಕ್ರಿಯಾಗವಾದ ಜೀವನಿಗೆ ಕರ್ಮ ಇಲ್ಲ ಪರಮಾತ್ಮನಿಗೆ ಕರ್ಮ ಇದೆ ಅಂತ ಕರ್ಮ ಮಾಡಾದರೂ ಕೂಡ ಅಕರ್ಮ ಕರ್ಮ ಮಾಡದೇ ಇದ್ದ ಸ್ಥಿತಿಯಲ್ಲಿ ಕೂಡ ಪರಮಾತ್ಮನ ಕರ್ಮ ಇದೆ ಅಂದರೆ ಅರ್ಥ ಏನಾಯಿತು ನಮ್ಮ ಕರ್ಮದ ಅಗತ್ಯ ಪರಮಾತ್ಮನ ಕರ್ಮಕ್ಕೆ ಇಲ್ಲ ಎಂಬುದಾಗಿ ಇದು ಕರ್ಮ ಅಕರ್ಮಗಳನ್ನು ತಿಳ್ಕೊಳ್ಳುತ್ತದೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಸಾರಸ್ ಅಂತ ಈ ಕರ್ಮ ಇದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ ಕರ್ಮ ಅಕರ್ಮ ಯಾರು ಅದು ತಿಳ್ಕೊಳ್ಬೇಕು ಕರಸ್ ಕರಸ್ ಕರಸ್ ಅಂತ ಒಂದು ಶಬ್ದ ವಿಚಿತ್ರವಾದ ಶಬ್ದ ಕರಸ್ ಪಾಂಡೆಂಟ್ ಅಲ್ಲ ಕರಸ್ ಕರಸ್ ಅಂದ್ರೆ ಏನು ಅದು ಕರ್ಮ ಅಂದರೆ ವಿಧಾನ ಮಾಡ್ತಕ್ಕಂಥ ಶಾಸ್ತ್ರ ವಿಧಿವಚನ ಅಹರಹ ಸಂಧ್ಯಾಪಾಸೀತಾ ಧರ್ಮ ಸತ್ಯಂ ವದ ಧರ್ಮ ಚರ ಅಗ್ನಿಹೋ ಸಂದುಹೋತಿ ಇತ್ಯಾದಿ ಕರ್ಮವನ್ನು ವಿಧಾನ ಮಾಡ್ತಕ್ಕಂತಹ ಪ್ರಾತಃ ಸಂಧ್ಯಾಂ ಪಾತೀತ ಇತ್ಯಾದಿ ಕರ್ಮವನ್ನು ನಿಧಾನ ಮಾಡ್ತಕ್ಕಂತಹ ವಚನವನ್ನು ಕರಸ್ ಅಂತ ಕರಿತಾರೆ ಆ ವಿಧಿವಚನಕ್ಕೆ ಆ ವಿಧಿವಚನದಿಂದ ಯಾರು ಪ್ರತಿಪಾದಿತನಾಗಿದ್ದಾನೆ ಆ ವಿಧಿವಚನಕ್ಕೆ ಯಾರು ಬದ್ಧ ಯಾರನ್ನು ಕುರಿತು ವಿಧಿವಚನ ಇದೆ ಇದು ಕರ್ಮ ಮಾಡೋ ದೇವರನ್ನು ಕುರಿತೋ ಅಥವಾ ಜಡವನ್ನು ಕುರಿತೋ ದೇವರಿಗೆ ಕರ್ಮ ಬಂಧನ ಇಲ್ಲ ವಿಧಿ ಏನೂ ಇಲ್ಲ ದೇವರಿಗೆ ಅವರು ವಿಧಿ ನಿಷೇಧ ಅತೀತ ಜಡಕ್ಕೆ ತಿಳುವಳಿಕೆ ಇಲ್ಲ ಅದನ್ನು ಮಾಡುವುದು ಅವ್ರಿಗೆ ಅರ್ಥವೇ ಆಗೋದಿಲ್ಲ ಅದೂ ವಿಧಿವಚನಕ್ಕೆ ಅದು ಅದನ್ನು ಕುರಿತು ವಿಧಿವಚನ ಇಲ್ಲ ವಿಧಿವಚನಕ್ಕೆ ವಿಷಯವಾದದ್ದು ಜೀವ ಇದು ಜನನೂ ಅಲ್ಲ ಜ್ಞಾನ ಇಲ್ಲ ಅದರಿಂದಾಗಿ ಅದಕ್ಕೆ ಹೇಳಿದ್ರೆ ಅರ್ಥವೇ ಆಗಲ್ಲ ಮಾಡಲಿಕ್ಕೂ ಸಾಧ್ಯ ಇಲ್ಲ ಜ್ಞಾನವೇ ಇಲ್ಲ ಮೇಲೂ ಮಾಡುತ್ತೆ ದೇವರಿಗಂತೂ ವಿಧಿ ನಿಷೇಧ ವಚನಕ್ಕೆ ಅವನ ಅತೀತ ಹಾಗೆ ಉಳ್ಕೊಂಡವನು ಯಾರು ಜೀವ ಜೀವ ಏವತ್ತು ಬಿಚ್ಚಿನಃ ದೇಶುಃಖ ಪ್ರಹರಣ ಶ್ರುತಿ ವೇಷ ಪ್ರವರ್ತತೆ ಅಂತ ಹೇಳಿದ ಹಾಗೆ ಹಾಗರೆ ಈ ಮಾಡು ಆರ್ವೇರ ಅಂತ ಈ ಶಾಸ್ತ್ರ ವಿಧಿ ಏನಿದೆ ಇದು ಕರಸ್ ಇದಕ್ಕೆ ಮಾ ಅಂದ್ರೆ ಈ ಇದರ ಇದಕ್ಕೆ ವಿಷಯನಾಗುವುದು ನಿಯತೆ ಅಂದ್ರೆ ವಿಷಯನಾಗುವುದು ಯಾರು ಇದನ್ ಯಾರು ಕುರಿತು ಇದನ್ನು ಹೇಳ್ತಾ ಇದೆ ಈ ಪದೇ ವಚನ ಜೀವನ ಕುರಿತು ಹಾಗಾಗಿ ಶಾಸ್ತ್ರದ ವಿಧಿ ನಿಷೇಧ ವಚನಕ್ಕೆ ಬದ್ಧನಾಗೋನು ವಿಷಯನಾಗೋನು ಯಾರೋ ಯಾರು ಜೀವ ಇಷ್ಟರ್ಥ ತಿಳ್ಕೊಳ್ಳಿ ವಿಧಿ ನಿಷೇಧ ವಚನಕ್ಕೆ ಬದ್ಧನಾದವನು ವಿಷಯನಾದವನು ನಮ್ಮನ್ನು ಕುರಿತ ವಿಧಿ ನಿಷೇಧ ಜೀವನ ಜಡವನ ಕುರಿತು ಅಲ್ಲ ದೇವನು ಕುರಿತ ಈ ವಿಧಿ ನಿಷೇಧ ವಚನ ಏನು ಶಾಸ್ತ್ರಕಾರಿಯನ್ನು ಹೇಳ್ತಾರಿದ್ದೇನೆ ಹಾಗ ಮಾಡು ಹೀಗ್ ಮಾಡಬೇಡ ಕಳತನ ಮಾಡಬೇಡ ನ ಬ್ರಾಹ್ಮಣೋ ಅಂತವ್ಯ ನಕಲಂಜಂಭಕ್ಷೆ ನಸುರಾಂಪಿಬೆ ಸತ್ಯಂವದ ಧರ್ಮಂಚರ ಪರಾಪಕಾರಂ ಕು ಅಗ್ನಿ ಹೊತ್ನಂದು ಇದೆಲ್ಲ ಈ ವಿಧಿವಚನ ಈ ನಿಷೇಧ ವಚನ ಇದನ್ನು ಏನಂತ ಕರೀತಾರೆ ಶ್ರುತಿ ಸ್ಮೃತಿ ಮಮೈವಾಜ್ಞೆ ಎಷ್ಟೇ ಉಲ್ಲಂಘ್ಯ ವರ್ತತೆ ಆಜ್ಞಾ ಛೇದಿ ಮಮ ದ್ವೇಷಿ ಮತ್ತೊಪಿ ನವೈಷ್ಣವ ಶ್ರುತಿ ಶ್ರಿತಿ ವಚನಗಳು ಏನಿದೆ ಈ ವಿಧಿ ನಿಷೇಧ ವಚನ ಇದು ಭಗವಂತನ ಆಜ್ಞೆ ಹಾಗಾದರೆ ಕರ್ಮ ಅಂದ್ರೆ ಕೊಡಗೆ ಅಂತತೋ ಅಗತ್ವ ಏನಂತರ್ಥ ಆಯ್ತು ಶಾಸ್ತ್ರದ ವಿಧಿನಿಷೇಧ ವಚನಕ್ಕೆ ಬದ್ಧನಾದ ಜೀವ ಆ ವಿಧಿ ನಿಷೇಧ ವಚನ ಭಗವಂತನ ಆಜ್ಞಾರೂಪವಾದದ್ದು ಭಗವದಾಜ್ಞೆಗೆ ಬದ್ಧನಾದ ಜೀವ ಅಂತರ್ಥ ಆಯ್ತು ಹೀಗೆ ಭಗವಂತನ ಆಜ್ಞೆಗೆ ಬದ್ಧನಾದಂತಹ ಈ ಬಡಪಾಯಿ ಜೀವ ಇದ್ದಾನಲ್ಲ ಅವನೇ ಕರ್ಮ ನೀನ್ ಕರ್ಮ ಅಂತ ಹೇಳುದು ನೀನೇ ಕರ್ಮ ಸಾರಸ್ಯ ಇವಾಗ ನೀನು ಕರ್ಮ ಅಲ್ಲ ನೀನೇ ಕರ್ಮ ವಿಧಿ ನಿಷೇಧ ವಚನಕ್ಕೆ ಯಾರು ಬದ್ಧನಾಗ್ತಾನೆ ಜೀವ ಭಗವದ ಆಜ್ಞಾವಚನಕ್ಕೆ ಬದ್ಧನಾಗಿದ್ದಾನೆ ಜೀವ ಆಜ್ಞಾವಚನಕ್ಕೆ ಬದ್ಧನಾಗಿದ್ದಾನೆ ಅಂದ್ರೆ ಜೀವ ಏನಂತಾಯ್ತು ಏನಂತಾಯ್ತು ಅಸ್ವತಂತ್ರ ಅಂತ ನಿಜವಾದ ಈ ಭೃತ್ಯನಲ್ಲಿ ಅಸ್ವತಂತ್ರನಾದ ಈ ಜೀವನಲ್ಲಿ ಕರ್ಮ ಕರ್ಮಣ ಅಂದ್ರೆ ವಿಧಿ ನಿಷೇಧ ವಚನ ಬದ್ಧನಾದ ಜೀವನಲ್ಲಿ ಏನಿಲ್ಲ ಏನಿಲ್ಲ ಏನಿಲ್ಲ ಕರ್ಮ ನಿಜವಾಗಿಯೂ ಇಲ್ಲ ಯಾಕೆಂದ್ರೆ ಅದು ಅವನು ಕರ್ಮಾಗಿದ್ದಾನೆ ಕರ್ಮಾಗಿದ್ದಾನೆ ಏನರ್ಥ ಇತ್ತು ವಿಧಿ ನಿಷೇಧ ವಚನಕ್ಕೆ ಬದ್ಧನಾಗಿದ್ದಾನೆ ವಿಧಿ ನಿಷೇಧ ವಚನ ಏನಾಗಿದೆ ಭಗವಂತನ ಆಜ್ಞೆ ಆಗಿದೆ ಆಜ್ಞೆಗೆ ಬದ್ಧನಾದವನೇನಾದ ನೃತ್ಯರಾದ ವೃತ್ಯನಿಗೆ ಏನುವುದಿಲ್ಲ ಸ್ವಾಮಿಯಂತೆ ಸ್ವಾತಂತ್ರ್ಯ ಇರುವುದಿಲ್ಲ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಅವ್ರು ಏನು ಮಾಡಿದ್ರು ಯಾರು ಮಾಡಿದಾಗತ್ತೆ ಸ್ವಾಮಿ ನೃತ್ಯ ಮಾಡಿದ್ದು ಯಾರು ಮಾಡಿದಾಗತ್ತೆ ಯುದ್ಧದಲ್ಲಿ ಯುದ್ಧದಲ್ಲಿ ಯಾರು ಗೆಲ್ತಾರೆ ಸೈನಿಕರು ಗೆಲ್ತಾರೆ ಯಾರು ಗೆದ್ದಂತ ಹೇಳೋದು ಹ್ಮ್ ಭಾರತ ಗೆದ್ದು ಅಂತ ಹೇಳೋದು ಕ್ರಿಮಿನಲ್ ಭಾರತ ಕೆತ್ತು ಭಾರತದ ಪ್ರತಿನಿಧಿಗಳು ಗೆದ್ರೆ ಭಾರತವೇ ಗೆದ್ದ ಹಾಗೆ ಹಾಗೆ ನೃತ್ಯ ಗೆದ್ರೆ ಸೈನಿಕ ಗೆದ್ರೆ ಯಾರು ರಾಜನೇ ಗೆದ್ದ ಹಾಗೆ ಯಾಕೆ ಹಾಗಾಗಿ ಸ್ವಾಮಿಗಳು ಯಾರೋ ಅವರಲ್ಲಿರ ನೃತ್ಯನಲ್ಲಿಲ್ಲ ಅವನ ಪರಾಧಿ ಹಾಗೆ ಪರಾಧೀನನಾಗಿರ್ತಕ್ಕಂಥ ಜೀವನಲ್ಲಿ ಕರ್ಮ ಇಲ್ಲ ದೇವರಲ್ಲೇ ಇರುವುದು ಅಂತ ತಿಳ್ಕೊಳ್ಬೇಕು ಅಸ್ವತಂತ್ರ ಆದ್ದರಿಂದಾಗಿ ಅಕರ್ಮಣಿಷ ಕರ್ಮಯ ನಿಮಗೆ ಕರ್ಮ ಏನಂತ ಅರ್ಥ ಆಯ್ತಲ್ವಾ ವಿಧಿನಿಷೇಧ ವಚನಕ್ಕೆ ಯಾರು ಬದ್ಧನಾಗಿದ್ದಾನೆ ಯಾರು ಭಗವದ ಆಜ್ಞಾರೂಪವಾದ ವಿಧಿ ನಿಷೇಧಕ್ಕೆ ಬದ್ಧನಾಗಿದ್ದಾನೆ ಅವನು ಕರ್ಮ ಜೀವ ಭಗವಂತ ಏನು ಅಕರ್ಮ ವಿಧಿ ಯಾರ ವಿಧಿನಿಷೇಧ ವಚನಕ್ಕೂ ಅವನು ಬದ್ಧನ ಹಾಗಾದರೆ ಅವನು ಯಾರ ಆಜ್ಞೆಗೂ ಬದ್ಧರಾಗಿಲ್ಲ ವಿಧಿ ನಿಷೇಧ ವಚನ ಅತೀತನಾದ್ದರಿಂದಾಗಿ ಅವನೇನಾದ ಅವನು ಸ್ವಾಮಿಯಾದ ಸ್ವಾಮಿಯಲ್ಲಿ ಏನಿರುತ್ತೆ ಸ್ವಾತಂತ್ರ್ಯ ಇರುತ್ತೆ ಸ್ವಾತಂತ್ರ್ಯ ಇದ್ರೆ ಕರ್ಮ ಯಾರು ಪರಮಾತ್ಮ ನಿಜವಾಗಿಯೂ ಇದು ವಿಚಿತ್ರ ಇದು ಎಷ್ಟು ಅಂತ ಆಯ್ತಂದ್ರೆ ಸ್ವಾರಸ್ಯ ಯಾರಿಗೆ ಸ್ವಂತ ಕರ್ಮ ಮಾಡಲಿಕ್ಕೆ ತಾಕತ್ತಿಲ್ಲೋ ಅವನಿಗೆ ಶಾಸ್ತ್ರ ನೀನು ಮಾಡು ಅದನ್ನು ಮಾಡಬೇಡ ಅಂತ ಹೇಳುತ್ತೆ ಯಾರಿಗೆ ಸ್ವಂತ ಶಕ್ತಿ ಸ್ವಾತಂತ್ರ್ಯ ಇದು ಅವನಿಗೆ ಏನೂ ಹೇಳಲ್ಲ ಇದು ವಿಚಿತ್ರ ಶಾಸ್ತ್ರ ಮಾಡಲಿಕ್ಕೆ ಸ್ವಂತ ಮಾಡಲಿಕ್ಕೆ ತಾಕತ್ತಿಲ್ತು ಮಾಡಬೇಡಂತೆ ಶಾಸ್ತ್ರ ಹೇಳಂತೆ ಯಾವುದನ್ನು ಮಾಡಲಿಕ್ಕೆ ತಾಕತ್ತಿದೆಯೋ ಯಾವುದನ್ನು ಬಿಡಲಿಕ್ಕೆ ತಾಕತ್ತಿದೆಯೋ ಅವರಿಗೆ ಏನೋ ಹೇಳಲ್ಲ ಇದು ವಿಚಿತ್ರ ಶಾಸ್ತ್ರ ಅರ್ಥ ಆದರೆ ಮಾಡುವವರು ವಿಧಿ ನಿಷೇಧ ಶಾಸ್ತ್ರಕ್ಕೆ ವಚನ ಮಾಡೋರು ಮಾಡದೇ ಇದ್ದವರಿಗೆ ಏನೂ ಇಲ್ಲ ಮಾಡುವರು ಎಚ್ಚರದಿಂದ ಇರಬೇಕು ತಾಕತ್ತಿ ಮಾಡುವಾಗ ನಾನು ಮಾಡಿಲ್ಲ ದೇವರು ಮಾಡಿದ್ದ ಎಚ್ಚರ ಬೇಕು ಅಂತ ಅಭಿಪ್ರಾಯ ಇದು ಒಳ್ಳೆ ಬುದ್ಧಿವಂತ ಯಾಕೆಂದರೆ ನಿಜವಾದ ಕರ್ಮ ನಿಜವಾದ ಅಕರ್ಮ ಇದರ ರಹಸ್ಯವನ್ನು ತಿಳ್ಕೊಂಡಾದ್ದರಿಂದಾಗಿ ಒಳ್ಳೆ ಜ್ಞಾನಿಯವನು ಬುದ್ಧಿಮಾನೆ ಸತತ್ತ ರೂಪವಾನ ಅಂದರೆ ರೂಪವತಿ ಅಂದರೆ ಒಳ್ಳೆ ರೂಪ ಉಳ್ಳವಳು ಉಳ್ಳವನು ಅಂತ ಅಂತ ಒಳ್ಳೆ ಬುದ್ಧಿ ಉಳ್ಳವನು ಅವನು ಹೊಗಳುತ್ತಾರೆ ಅವನು ಮನುಷ್ಯನ ಒಳ್ಳೆ ಬುದ್ಧಿವಂತ ಒಳ್ಳೆ ಜ್ಞಾನಿ ಅವನು ಯುಕ್ತ ನೋಡಿ ಹೋಗಿ ಹೋಗಿ ಜಡದಂತೆ ಕರ್ಮ ಮಾಡಿದ ಏನು ಉಪಯೋಗ ತಿಳುವಳಿಕೆ ಪೂರ್ವವಾಗಿ ಮಾಡಬೇಕಲ್ಲ ಇವನಿಗೆ ನಿಜವಾಗಿಯೂ ಕೂಡ ಕರ್ಮ ಯಾವುದು ಅಕರ್ಮ ಯಾವುದು ಅಂತ ತಿಳುವಳಿಕೆ ಪೂರ್ವಕವಾಗಿ ಮಾಡ್ತಾ ಇದ್ದಾನಲ್ಲ ಟೋಟಲ್ ಏನಾಯ್ತು ನಾಹಂಕರ್ತ ಹರಿಕರ್ತೂಡ ಕರ್ಮಚಾಕಿಲಂ ಎಂಬ ಜ್ಞಾನ ಇದೆ ಅಲ್ವ ಅವನಿಗೆ ಆ ಜ್ಞಾನದ ಹಿನ್ನೆಲೆಯಲ್ಲಿ ಕ್ರಿಯಾ ಮಾಡ್ತಾನಲ್ರಿ ಅದು ಏನಾಗತ್ತೆ ಅದು ಕರ್ಮ ಆಗತ್ತೆ ಒಂದು ಹೇಳಿ ಆಯಿತು ಕರ್ ಅಂದ್ರೆ ಕ್ರಿಯಾ ಮಾ ಅಂದ್ರೆ ಮಾಹಿತಿ ಮಾಹಿತಿ ಪೂರ್ವಕವಾಗಿ ಯಾರು ಕ್ರಿಯೆ ಮಾಡ್ತಾರೋ ಅವನು ಕರ್ಮ ಮಾಡ್ತಾನೆ ಇಲ್ಲಾಂದ್ರೆ ಅವನು ಮಾಡುವ ಕರ್ಮ ಅಪರ ಅವನು ಮಾಡುವ ಕ್ರಿಯೆ ಪರಕ್ರಿಯೆ ಆಗೋದಿಲ್ಲ ಅಪರಕ್ರಿಯೆ ಅದೇನು ಉಪಯೋಗ ಇಲ್ಲ ಅಪರೂ ನಿಷೇಧ ಮಾಡೋದಿಲ್ಲ ಸುಮ್ಮನೆ ಅವನು ಅದು ಬಹಳ ವಿಧ್ಯವಾದದ್ದು ಎಂಬ ಅರ್ಥದಲ್ಲಿ ಹೇಳ್ತಕ್ಕಂತಹದ್ದು ಅದು ಉಪಯೋಗ ಆಗೋದಿಲ್ಲ ಅದು ಪರಕ್ರಿಯೆ ಆಗೋದಿಲ್ಲ ಶ್ರೇಷ್ಠ ಕ್ರಿಯೆ ಆಗೋದಿಲ್ಲ ಅದು ಅಪರಕ್ರಿಯೆ ಆದ್ರಿಂದಾಗಿ ಎಚ್ಚರ ಇದು ಹಾಗಾಗಿ ಅವನು ನಿಜವಾಗಿಯೂ ಕೂಡ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಅವನು ಮಾಡಿದ ಹಾಗಾಗಿ ಆ ಜ್ಞಾನದಿಂದಲೇ ಕರ್ಮ ಮಾಡ್ತಾನಲ್ಲ ಅವನು ನಿಜವಾಗಿ ಜ್ಞಾನ ಉಪಾಯ ಸಾಧನ ಅನುಷ್ಠಾನ ಮಾಡಿದ ಅನ್ನಿಸ್ತಾನೆ ಅವನು ಮಾಡಿದ ಕರ್ಮಕ್ಕೆ ಬಲವನ್ನು ಗ್ಯಾರಂಟಿ ಪಡಿತಾನೆ ಈ ಕರ್ಮದ ಮರ್ಮವನ್ನು ಅರಿಯಲೇನೆ ಕರ್ಮ ಮಾಡಿದರೆ ಅದು ಬಂಧಕವಾಗುತ್ತೆ ಕರ್ಮದ ಮರ್ಮವನ್ನು ಅರಿತು ಮಾಡಿದಾಗ ಅದು ಮೋಚಕವಾಗುತ್ತೆ ಎಂಬ ಮಾತನ್ನು ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಓಹೋ ಹಾಗಾದ್ರೆ ನಾವು ಇವಾಗ ಒಟ್ಟಿಗೆ ಟೋಟಲ್ ಹಿಂದಿನ ಶ್ಲೋಕದಿಂದ ನಾವು ಮಾಡ್ತಕ್ಕಂಥ ಕರ್ಮದಲ್ಲಿ ಸ್ವತಂತ್ರ ಕರ್ತೃತ್ವದ ಅಭಿಮಾನವನ್ನು ತ್ಯಾಗ ಮಾಡಬೇಕು ಎಂಬುದನ್ನು ಕೃಷ್ಣ ಹೇಳಿದ ಹಾಗಿದ್ರೆ ಮಾತ್ರ ನಾವು ಮಾಡಿದ ಕರ್ಮ ಅದು ನಮಗೆ ಜ್ಞಾನವನ್ನು ಕೊಟ್ಟು ಮೋಕ್ಷ ಪಥದತ್ತ ನಮ್ಮನ್ನು ಮೋಕ್ಷ ಮಂಟಪಕ್ಕೆ ಒಯ್ತದೆ ಅಂತ ಆದರೆ ಇಷ್ಟೇ ತ್ಯಾಗ ಮಾಡಿದರೆ ಸಾಕಾರ ಕರ್ತೃತ್ವ ಅಭಿಮಾನವನ್ನು ತ್ಯಾಗ ಮಾಡಿದರೆ ಸಾಕಾರ ಇನ್ನೇನಾದರೂ ತ್ಯಾಗ ಮಾಡಬೇಕಾ ಸಾದು ಇನ್ನೂ ತ್ಯಾಗ ಮಾಡಲಿಕ್ಕಿದೆ ಏನು ಅದು ಕಾಮ ಸಂಕಲ್ಪವರ್ಜಿತ ಕಾಮವನ್ನು ಸಂಕಲ್ಪವನ್ನು ಬಿಡಬೇಕು ಅದನ್ನು ಯಾರು ಬಿಡೋದಿಲ್ಲವೋ ಅವರಿಗೆ ಈ ಕರ್ಮದ ಫಲ ಸಿಗುವುದಿಲ್ಲ ಅವರು ಕರ್ಮೋಪಾಯ ಜ್ಞಾನೋಪಾಯವನ್ನು ಅನುಷ್ಠಾನ ಮಾಡಿದ ಹಾಗೋದಿಲ್ಲ ಯಶ ಸಮಾರಂಭ ಕಾಮ ಸಂಕಲ್ಪವರ್ಜಿತ ಜ್ಞಾನಾ ದರ್ಮಾಣ ತಮಾಹು ಪಂಡಿತ ಬುಧ ಅಂದರೆ ಕಾಮವನ್ನು ತ್ಯಾಗ ಮಾಡುವುದು ಸಂಕಲ್ಪವನ್ನು ತ್ಯಾಗ ಮಾಡುವುದು ತುಂಬ ಹೇಳ್ತಾನೆ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಕಾಮವನ್ನು ತ್ಯಾಗ ಮಾಡಬೇಕು ಸಂಕಲ್ಪವನ್ನು ತ್ಯಾಗ ಮಾಡಬೇಕು ಏನ್ರಿ ಬಹಳ ಚೆನ್ನಾಗಿ ಹೇಳ್ತಾರೆ ಕರ್ಮ ಉಪಕ್ರಮ ಅಂದರೆ ನಾವು ಕರ್ಮ ಮಾಡುವಾಗ ನಾವು ಫಲೈಚ್ಛ ಮಾಡ್ತೇವೆ ಅದು ಕಾಮ ಆ ಫಲೈಚ್ಛೆಯನ್ನು ಏನು ಮಾಡ್ತೇವೆ ಇಂಥ ಕರ್ಮದಿಂದ ಸ್ವರ್ಗವನ್ನು ನಾನು ಸಂಪಾದನೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತೀನಿ ಮೊದಲು ಫಲ ನನಗೆ ಸ್ವರ್ಗ ಸಿಗಬೇಕು ಅಂತ ಇಚ್ಛೆ ಸ್ವರ್ಗ ಸಿಗಬೇಕು ಅಂತ ಇಚ್ಛೆಯಿಂದ ಇದು ಕಾಮ ಇದು ಫಲ ಇಚ್ಛೆ ಇಂಥ ಉಪಾಯದಿಂದ ಇಂಥ ಸ್ವರ್ಗವನ್ನು ನಾನು ಸಂಪಾದನೆ ಮಾಡ್ತೇನೆ ಅನೇನ ಕರ್ಮನ ಸ್ವರ್ಗಂ ಸಾಧ ಅಂತ ಸಂಕಲ್ಪ ಇದನ್ನು ಬಿಡಬೇಕು ಎಷ್ಟ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ಬಗ್ಗಿಂತಹ ದೊಡ್ಡ ಸಮಾರಂಭ ಸಮಾರಂಭ ಅಂದರೆ ಏನ್ರಿ ನಮ್ಮ ಫಂಕ್ಷನ್ ಸಮಾರಂಭ ಅಂದರೆ ಕರ್ಮ ಸಾಮಾನ್ಯದಲ್ಲ ದೊಡ್ಡ ಫಂಕ್ಷನ್ ಆದರೆ ಅದು ಸಮಾರಂಭ ವಿವಾಹ ಸಮಾರಂಭ ಸಮಾರಂಭ ಈ ಸಮಾರಂಭ ಅಂತ ಕನ್ನಡದಲ್ಲಿ ಸಮಾರಂಭ ಅಂದರೆ ಬೇರೆ ಸಂಸ್ಕೃತದಲ್ಲಿ ಸಮಾರಂಭ ಅಂದರೆ ಎಲ್ಲ ಕರ್ಮಗಳ ಉಪಕ್ರಮ ಪ್ರಾರಂಭ ಆರಂಭ ಇದನ್ನು ಸಮಾರಂಭ ಯಾವುದೇ ಕರ್ಮ ಸಮಾರಂಭ ಕರ್ಮ ಆರಂಭ ಮಾಡುವ ಕಾಲದಲ್ಲಿ ಎರಡನ್ನೂ ಮಾಡ್ತಾನೆ ಫಲ ಇಚ್ಛೆ ಮಾಡ್ತಾನೆ ಇಂಥ ಫಲವು ನಾನು ಇಂಥ ಸಾಧನದಿಂದ ಈಡೇರಿಸ್ಕೊಳ್ತೇನೆ ಅಂತ ಸಂಕಲ್ಪವೂ ಮಾಡ್ತಾನೆ ಇದನ್ನು ಬಿಡಬೇಕು ಇದನ್ನು ಬಿಟ್ಟರೆ ಹರಿಯೇ ಸ್ವತಂತ್ರ ಕಲ್ಪಂತ ತಿಳ್ಕೊಂಡು ನನಗೆ ಸ್ವಾತಂತ್ರ್ಯ ಇಲ್ಲದ್ರಿಂದ ಕರ್ಮ ಇಲ್ಲ ಅಂತ ತಿಳ್ಕೊಂಡು ಸಂಕಲ್ಪವನ್ನೂ ಬಿಟ್ಟು ಫಲವನ್ನೂ ಬಿಟ್ಟಾಗ ಇಂಥ ಜ್ಞಾನ ಎಂಬ ಬೆಂಕಿಯಿಂದ ನನ್ನ ಕರ್ಮ ಎಂಬ ಹತ್ತಿಯ ರಾಶಿಯನ್ನೆಲ್ಲ ಸುಟ್ಕೊಂಡು ಬಿಡ್ತಾನೆ ಆಗ ಇದರಿಂದಾಗಿ ಅವನು ಹಿಂದೆ ಮಾಡಿದ ಯಾವ ಪಾಪಕರ್ಮಗಳು ಇದೆ ಆ ಪಾಪಕರ್ಮ ಎಂಬ ಹತ್ಯೆಯ ರಾಶಿ ಈ ಜ್ಞಾನ ಅಗ್ನಿ ಇಂಥ ಜ್ಞಾನ ರಾಹಂಕರ್ತ ಹರಿಕರ್ತ ಸತ್ಪೂಜಾ ಕರ್ಮಚಾಚಲಂ ಎಂಬ ಜ್ಞಾನದ ಅಗ್ನಿಯಿಂದ ಈ ಪಾಪಕರ್ಮದ ಆ ಅದನ್ನ ಸುಟ್ಕೊಂಡು ಬೆಂಕಿ ಪಾಪಕರ್ಮ ಎಂಬ ಹತ್ಯೆಯ ರಾಶಿಯನ್ನು ಸುಟ್ಕೊಂಡ್ಬಿಡ್ತಾನೆ ಅಂಥವನನ್ನೇ ದೊಡ್ಡ ಜ್ಞಾನಿಗಳು ಇವನು ಪಂಡಿತ ಪಂಡಿತರು ಅಂತ ಕರೆಯುವುದು ಯಾವಾಗ ಮರ ಜ್ಞಾನ ಬಂದ್ರೂ ಸಾಲದು ಸಿಕ್ಕಿದವರು ಪಾಪವನ್ನು ಸುಡುವುದು ಮೊದಲು ಮತ್ತೆ ತನ್ನ ಪಾಪವನ್ನು ತಾನು ಸುಟ್ಕೊಳ್ಬೇಕು ಇವನು ಪಂಡಿತ ಏನ್ ಪಂಡಿತರಂದು ಯಾರು ಗೊತ್ತಾಯ್ತವಾಗ ಇದು ಪಂಡಿತರ ಲಕ್ಷಣ ಜ್ಞಾನ ಅಗ್ನಿಯಿಂದ ತನ್ನ ಪಾಪ ತರುವನು ಮೊದಲು ಸುಟ್ಕೊಳ್ಲಿಕ್ಕೆ ಬಂದ್ರೆ ಅವನು ಪಂಡಿತ ಯಾಕೆ ಕೃಷ್ಣ ಏನ್ ಹೇಳ್ತಾನೆ ಪಂಡಿತ ಯಾರಂತ ಯಾರು ಕೇಳಿದ ಯಾರು ಕೇಳಿದ ಉದ್ದವ ಕೇಳಿದ ಪಂಡಿತ ಯಾರ್ರೀ ಪಂಡಿತ ಯಾರು ಉದ್ದವ ಕೇಳ್ತಾನೆ ಅವನ ಸ್ವಯಂ ಪಂಡಿತ ಯಾಕೆಂದ್ರ ಸ್ವರ್ಗದ ಪಂಡಿತ ಬೃಹಸ್ಪತಿ ಆಚಾರ ದೊಡ್ಡ ಪಂಡಿತರು ಅವರು ಉದ್ದವನಾಗಿ ಪಂಡಿತ ಯಾರು ಅಂತ ಯಾಕೆಂದ್ರೆ ಯಾಕ ಪಂಡಿತ ಯಾರನ್ನು ಕೇಳಬೇಕಾದ್ರೆ ಏನು ಹೊಸ ವಿಷಯ ಉಂಟು ಅಂತ ಅಂತ ಅಂದ್ರೆ ಜ್ಞಾನವನ್ನು ತುಂಬಿಕೊಂಡ ತಕ್ಷಣವೇ ಪಂಡಿತರಲ್ಲ ಯಾಕೆಂದ್ರೆ ಈಗೆಲ್ಲ ವಿಶಿಷ್ಟವಾದ ರೀತಿಯಲ್ಲ ಶಾಲು ಹೊದಿಸ್ಕೊಂಡ್ರೆ ಪಂಡಿತರು ಗೊಡ್ಡ ಶಾಲು ಹೊದಿಸ್ಕೊಳ್ಬೇಕು ಕೈಯಲ್ಲೇನಿರ್ಬೇಕು ಇರ್ಬೇಕು ಎಷ್ಟುರ ಇರ್ಬೇಕು ಜೋರು ಮಾತಾಡ್ಲಿಕ್ಕೆ ಬರ್ಬೇಕು ಅವರು ಪಂಡಿತರು ಪಂಡಿತರಂದ್ರೆ ಅದಕ್ಕೆ ಇಂಥದ್ದೆಲ್ಲ ಪಂಡಿತರಂತಿದೆ ನಿಜವಾದ ಪಂಡಿತರು ಯಾರಪ್ಪ ಸ್ವಲ್ಪ ನೀನೇ ಹೇಳು ಅಂತ ಸ್ವರ್ಗದ ಪಂಡಿತ ಬೃಹಸ್ಪತ್ಯಾಚಾರ ಅವತಾರ ಅವನು ಕೇಳಿದ್ರೆ ಕೃಷ್ಣ ಹೇಳುವ ಮಾತೇನು ಗೊತ್ತುಂಟ ಪಂಡಿತೋ ಬಂಧ ಮೋಕ್ಷವಿತ್ತು ಅರ್ಥ ಏನು ಯಾವುದು ನಿಜವಾದ ಬಂಧ ಸಂಸಾರ ಬಂಧನ ಯಾವುದು ಮೋಕ್ಷ ಅದರ ಬಿಡುಗಡೆ ಯಾವುದು ಅದರ ಉಪಾಯ ಯಾವುದು ಆ ಉಪಾಯವನ್ನು ತಿಳಿದು ಅನುಷ್ಠಾನ ಮಾಡುವವನು ಯಾರು ಅದೆಲ್ಲ ಬಂತಲ್ಲಿ ಬಂದ ಮೋಕ್ಷವನ್ನು ತಿಳ್ಕೊಂಡಿದ್ದಾನೆ ಅಂದರೆ ಬಂದ ಮೋಕ್ಷ ಉಪಾಯವನ್ನು ತಿಳ್ಕೊಂಡಿದ್ದಾರೆ ತಿಳ್ಕೊಂಡ್ರೆ ಸಾಲು ಅನುಷ್ಠಾನವನ್ನು ಮಾಡಿದವನು ಪಂಡಿತ ಹಾಗಾಗಿ ಜ್ಞಾನ ಪಿಂಕಿಯಿಂದ ಪಾಪಕರ್ಮವನ್ನು ಸುಟ್ಕೊಂಡವನು ನಿಜವಾಗಿ ಮೋಕ್ಷದ ಉಪಾಯವನ್ನು ಅರಿತು ಅದನ್ನು ಅನುಷ್ಠಾನಕ್ಕೆ ತಂದವನಾದಿಂದಾಗಿ ಅವನು ಪಂಡಿತ ಅಂತನಿಸ್ಕೊಳ್ತಾರೆ ಜ್ಞಾನಿಗಳು ಬೆಚ್ಚಿಕೊಳ್ಳುವಂತಹದ್ದು ಅಂತ ಪಂಡಿತರನ್ನ ಇನ್ನೂ ಇನ್ನೊಂದು ವಿಚಾರ ಹೇಳ್ತಾರೆ ಏನ್ ಕಾಮ ಬಿಟ್ಟ ಸಂಕಲ್ಪ ಮಾಡುದು ಬಿಟ್ಟ ಹಾಗಂತ ಅವನ ಕರ್ಮ ಈ ಹಿನ್ನೆಲೆಯಲ್ಲಿ ಕಾಮ ಸಂಕಲ್ಪವನ್ನು ಬಿಟ್ಟು ನಂತ ಕರ್ತ ಹರಿಕರ್ತ ಎಂಬ ಅನುಸಂಧಾನ ಇಲ್ಲ ಕರ್ಮ ಮಾಡ್ತಾನೆ ಅದೇ ಪರಿಪೂರ್ಣವಾದ ಕರ್ಮ ಅಂತ ಹೇಳ್ಬೋದು ಆದದ್ದು ಇನ್ನು ಒಂದು ಅಂಶ ಇದೆ ತರ್ಮಸ್ತಂಗ ನಿತ್ಯೃಪ್ತೋ ನಿರಾಶ್ರಯ ಕರ್ಮಣ್ಯಭಿಪ್ರವೃತ್ತಿ ನೈವಿತ್ ಕರೋತಿ ಸಹ ಓಹೋ ನಾವು ಫಲವನ್ನು ಇಚ್ಛೆ ಮಾಡಲ್ಲ ಫಲಭೋಗ್ಯತ್ವ ಇಚ್ಛೆ ಇಲ್ಲ ಇಂಥ ಬಲವನ್ನು ಇಂಥ ಕರ್ಮದಿಂದ ಸಾಧನೆ ಮಾಡ್ತೇನೆ ಎಂಬ ಸಂಕಲ್ಪವನ್ನೂ ಮಾಡಲ್ಲ ಆದರೆ ಒಳಗಡೆಯಿಂದ ಅದರ ಮೇಲೆ ಪ್ರೀತಿ ಇರುತ್ತೆ ಸ್ನೇಹ ಇರುತ್ತೆ ಅಯ್ಯೋ ಹೀಗೆ ಸ್ವರ್ಗಮ್ಮೆ ಸ್ಯಾ ಸ್ವರ್ಗಭೋಗ ಇಚ್ಛೆ ಬರಲ್ಲ ಸ್ವರ್ಗವನ್ನು ಸಾಧನೆ ಮಾಡ್ತೇನೆ ಅಂತ ಸಂಕಲ್ಪವೂ ಮಾಡಲ್ಲ ಆದರೆ ಒಳ ಒಳಗಿಂದ ಅಯ್ಯೋ ಸ್ವರ್ಗ ಎಷ್ಟು ಚೆನ್ನಾಗಿತ್ತಲ್ವಾ ಅಂತಂದು ಕೊಡ್ತಾರೆ ಆ ಫಲದಲ್ಲಿ ಅದರ ಗುಣವನ್ನು ಅನುಸಂಧಾನ ಮಾಡ್ತಾ ಒಳಗಡೆ ಸ್ನೇಹ ಮಾಡ್ತಾ ಇರ್ತಾನೆ ಗೊತ್ತಿಲ್ಲದ ಹಾಗೆ ಹೊರಗಡೆಯಿಂದ ಕಾಮವೂ ಇಲ್ಲ ಸಂಕಲ್ಪವೂ ಇಲ್ಲ ಆದರೆ ಅದರಲ್ಲಿ ಸಹಜವಾಗಿ ಅಭಿರುಚಿ ಇರುತ್ತೆ ಅದನ್ನು ಮೆಲುಕು ಹಾಕ್ತಾ ಇರ್ತಾನೆ ಇವತ್ತು ಅಡುಗೆ ಮಾಡಿ ಉಪ್ಪಿಟ್ಟು ತಿನ್ನುತ್ತೇನೆ ತಾಯ ಸಂಕಲ್ಪ ಮಾಡಲ್ಲ ಏಕಾದಶಿ ದಿವಸ ಕೆಳ ತಿನ್ಬೇಕಂತ ಇಚ್ಛೆ ಬರಲ್ಲ ಆದ್ರೆ ಒಳಗಡೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ಅನುಸಂಧಾನ ಮಾಡ್ತಾ ಕುತ್ಕೊಂಡ್ರೆ ಏನಾಯ್ತು ಏನಾಯ್ತು ಹೊರ ಸ್ನೇಹ ಬಂತಲ್ಲ ಉಪಯೋಗ ಇಲ್ಲ ಮತ್ತೆ ಏಕಾದಶಿ ಕೆಡ್ತು ಅರ್ಥ ಆಯ್ತಾ ಕರ್ಮ ಕೆಡ್ತು ಫೈಟ್ ಕೆಡ್ತು ಅದಕ್ಕೆ ಹೇಳ್ತಾರೆ ಅದು ನಾವು ಬಿಡ್ಬೇಕಂತ ಹೇಳ್ತಾನೆ ಕರ್ಮ ಫಲದಲ್ಲಿ ಸ್ನೇಹವನ್ನು ಬಿಡಬೇಕು ಕರ್ಮ ಫಲವಾದಲ್ಲಿ ಇಚ್ಛೆ ಮಾಡುದು ಬಿಡಬೇಕು ಅದನ್ನು ಸಂಪಾದನೆ ಮಾಡ್ತೇನೆ ಬಿಡಬೇಕು ಅದರಲ್ಲಿ ಒಳ ಒಳಗಡೆಯಿಂದ ಸ್ನೇಹ ಮಾಡ್ತಾ ಇರ್ತದೆ ಅದನ್ನೂ ಬಿಡಬೇಕು ಮಾರಯ ಎಲ್ಲ ಬಿಡುದೇ ಜಾಸ್ತಿ ಇದೆಲ್ಲ ಇಷ್ಟು ಬಿಡಬೇಕು ಫಲ ಫಲ ಸಂಘವನ್ನು ಬಿಡಬೇಕು ಅಂತ ಹೇಳ್ತಾನೆ ಕರ್ಮದಲ್ಲಿ ಮತ್ತು ಫಲದಲ್ಲಿ ಕರ್ಮದಲ್ಲಿ ಏನೋ ಸ್ನೇಹ ಫಲದಲ್ಲಿ ಏನೋ ಸ್ನೇಹ ಮಾಡಲಿಕ್ಕೆ ಚೆನ್ನಾಗಿರುತ್ತಪ್ಪ ಅಂತಂದುಕೊಳ್ ಕರ್ಮವನ್ನು ಮಾಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ಕರ್ಮದಲ್ಲಿ ಸ್ನೇಹ ಅದು ನಾನು ಮಾಡಿದ್ದು ನಾನು ಮಾಡಿದ ಕರ್ಮ ಅದೆಲ್ಲ ಪೇಪರ್ಲ್ಲಿ ಬರಬೇಕು ಅಂತ ಇರುತ್ತಲ್ಲ ಬರ್ಡ್ದಾತು ಈಗ ಸ್ವಲ್ಪ ಹೋಗಿದೆ ಇಲ್ಲಂತಾದರೆ ಎಷ್ಟು ಅದೊಂದು ನೂರು ರೂಪಾಯಿ ಇರ್ಬೋದು ಅದನ್ನು ಬರೆಸಲಿಕ್ಕೆ ಐವತ್ತು ರೂಪಾಯಿ ಖರ್ಚಾಗತ್ತೆ ಯಾಕೆ ಇವರು ಹಿಂದದ ಹಿಂದಿನ ಕಾಲದಲ್ಲಿ ಹೋಗಿದೆ ಅದೆಲ್ಲ ಗೊತ್ತಿಲ್ಲ ಇವರಿಂದ ದಾನ ಅಂತ ಒಂದು ಟ್ಯೂಬ್ಲೈಟ್ ಇದು ಏನಂತ ಹೇಳಿಬಿಟ್ರೆ ನಾನು ಮಾಡಿದ ಕರ್ಮ ನಾನು ಮಾಡಿದ ದಾನ ಅದರ ಮೇಲೆ ಸ್ನೇಹ ಅದರಿಂದ ಅದೆಲ್ಲ ಪೇಪರ್ಲಿ ಬರಬೇಕು ಅಂತ ಇದು ಕರ್ಮದಲ್ಲಿ ಅವನಿಗೆ ಕರ್ಮದಲ್ಲೇ ಸ್ನೇಹ ಏ ನಾನು ಮಾಡಿದ ಕರ್ಮ ಅದು ಪೇಪರ್ಲಿ ಬರಬೇಕು ಅದು ವಿಖ್ಯಾತ ಆಗಬೇಕು ಅದಕ್ಕೆ ಬರ್ಡ ಬಳಸಬೇಕು ಅಂತ ಇದು ತಪ್ಪೋ ಕರ್ಮದಲ್ಲಿಯೂ ಫಲದಲ್ಲಿಯೂ ಆಸಕ್ತಿಯನ್ನು ಸ್ನೇಹವನ್ನು ಕಳ್ಕೊಂಡು ನಿತ್ಯ ತೃಪ್ತೋ ನಿರಾಶ್ರಯ ಅಂತ ಹೇಳ್ತಾರೆ ನಿತ್ಯ ತೃಪ್ತ ನಿರಾಶ್ರೆ ನಾವು ಆಗ್ತೇವೆ ರೀ ನಾವು ನಿತ್ಯ ತೃಪ್ತರ ನಮಗೆ ಆಶ್ರಯ ಇಲ್ವಾ ನಾವು ನಿತ್ಯ ತೃಪ್ತರ ಅಲ್ಲ ನಿತ್ಯೃಪ್ತ ಭಗವಂತ ಒಬ್ಬನೇ ಆಶ್ರಯ ರಹಿತ ಪರಮಾತ್ಮ ಒಬ್ಬನೇ ನಾವೆಲ್ಲ ಆಶ್ರಯ ಸಾಪೇಕ್ಷರು ನಮಗೆ ನಿತ್ಯ ತೃಪ್ತಿ ಇಲ್ಲ ಮತ್ತೇನಂದ್ರೆ ಇದಕ್ಕೆ ಅರ್ಥ ಏನ್ಮಾಡ್ಬೇಕಂದ್ರೆ ನೀನು ನಿತ್ಯ ತೃಪ್ತ ನೀನು ನಿರಾಶ್ರೆ ಖಂಡಿತ ಅಲ್ಲ ಆದರೆ ನಿತ್ಯತೃಪ್ತ ನಿರಾಶ್ರೆಯ ಪ್ರತಿಬಿಂಬ ನಾನು ಅಂತ ತಿಳ್ಕೊಳ್ತೀನಿ ಆ ಅರ್ಥ ನೀನು ನಿತ್ಯತೃಪ್ತ ನಿರಾಶ್ರೆ ಅಂದ್ರೆ ನಿತ್ಯ ತೃಪ್ತ ನಿರಾಶ್ರೆಯಾದ ಭಗವಂತನ ಪ್ರತಿಬಿಂಬ ನಾನು ಅಂತ ತಿಳ್ಕೊಂಡು ಅಂತ ಅರ್ಥ ಅದ ಇನ್ನೊಂದು ಅರ್ಥ ಹೇಳ್ಬೋದು ಅನಿತ್ಯದಿಂದ ತೃಪ್ತನಾಗಬೇಡ ನಿತ್ಯದಿಂದ ತೃಪ್ತನಾಗ ಅನಿತ್ಯದಿಂದ ತೃಪ್ತರಾಗ್ತೇವೆ ಕೆಲವರು ನಾವು ನಿತ್ಯದಿಂದ ತೃಪ್ತರಾಗಬೇಡಿ ನಿತ್ಯ ಅಂದರೆ ಭಗವಂತ ನಿತ್ಯನಾದ ಭಗವಂತನಿಂದ ವಿಷಯ ಪದಾರ್ಥದಲ್ಲಿ ಅಲಂಬುದ್ಧಿಯನ್ನು ಸಂಪಾದನೆ ಮಾಡಿದ ನಾಗಬೇಕು ನಿರಾಶ್ರೆಯಿಂದ ದೇವರ ಆಶ್ರಯವನ್ನು ಬಿಟ್ಟು ಇನ್ಯಾರನ್ನು ಆಶ್ರಯಿಸುವ ಈಶಾವಾಧರ್ವ ದೇವರೊಬ್ಬರನ್ನೇ ಆಶ್ರಯಿಸಬೇಕೇ ವಿನ ಭಗವಧನ್ಯ ಆಶ್ರಯ ರಹಿತ ಕರ್ಮವನ್ನು ಅನುಷ್ಠಾನ ಮಾಡುವು ಅಂತ ಹೇಳ್ತಾರೆ ಸರಿ ರೇತ್ ಒಂದು ಕೆಲಸ ಆಯ್ತಲ್ವಾ ಕಾಮ ಬಿಡು ಸಂಕಲ್ಪ ಬಿಡು ಕರ್ಮ ಮತ್ತು ಫಲದಲ್ಲಿ ಸ್ನೇಹ ಬಿಡು ಹೇಗ್ರಿ ಅದನ್ನ ಬಿಡೋದು ಹೇಗೆ ಕರ್ಮ ಬಿಡುದು ಕಾಮ ಬಿಡುದು ಹೇಗೆ ಸಂಕಲ್ಪವನ್ನು ಬಿಡೋದು ಕರ್ಮದಲ್ಲಿಯೂ ಫಲದಲ್ಲಿಯೂ ಸ್ನೇಹ ಬಿಡುವುದು ಹೇಗೆ ಕಷ್ಟ ಅಲ್ವಾ ಅದನ್ನು ಹ್ಯಾಕ್ ಮಾಡಬೇಕು ಅದಕ್ಕೇನಾದ್ರೂ ಉಪಾಯ ಉಂಟ ಉಂಟು ಅಂತ ಕೃಷ್ಣ ಹೇಳ್ತಾನೆ ನಿರಾಶೀತ ಚಿತ್ತಾತ್ಮ ತರ್ವರಿಗ್ರಹ ಶಾರೀರಂ ಕೇವಲ ಕರ್ಮ ಕುಪ್ನೋತಿ ದಿಷನ್ ಅಂದ್ರೆ ಮೊದಲು ಎರಡು ಮನಸ್ಸು ಮತ್ತು ಚಿತ್ತ ಎರಡನ್ನ ತನ್ನ ಹತೋಟಿಯಲ್ಲಿ ತಂದುಕೊಳ್ಬೇಕು ಅಂದರೆ ಮನಸ್ಸನ್ನ ಮತ್ತು ಚಿತ್ತವನ್ನ ನಿಗ್ರಹ ಮಾಡಿಕೊಂಡ್ರೆ ಕಾಮಾದಿಗಳನ್ನು ತ್ಯಾಗ ಮಾಡಲಿಕ್ಕಾಗ ಕಾಮವನ್ನಾಗಲಿ ಅಥವಾ ಇನ್ಯಾವು ಸಂಕಲ್ಪವನ್ನಾಗಲಿ ಕರ್ಮ ಫಲದಲ್ಲಿ ಸ್ನೇಹವನ್ನಾಗಲಿ ತೊಡೆದು ಹಾಕಬೇಕಾದ್ರೆ ಕಂಟ್ರೋ ಅದೆಲ್ಲ ಇರುವುದಿರಲ್ಲಿ ಮನಸ್ಸಿನಲ್ಲಿ ಮನಸ್ಸು ಮತ್ತು ಚಿತ್ತವನ್ನು ಯಾರು ಹತೋಟಿಲಿ ತಂದ್ಕೊಳ್ತಾನೋ ಆತನಿಗೆ ಮನಸ್ಸಿನಲ್ಲಿ ಕಾಮವಾಗಲಿ ಸಂಕಲ್ಪವಾಗಲಿ ಫಲಸ್ನೇಹವಾಗಲಿ ಕರ್ಮಸ್ನೇಹವಾಗಲಿ ಅವನನ್ನು ಕಾಡುವುದಿಲ್ಲ ಅದೇ ಉಪಾಯ ಅಂತ ಕೇಳ್ತಾ ಇದ್ದಾರೆ ಇನ್ನು ಕೆಟ್ಟ ಸರ್ವ ಪರಿಗ್ರಹ ಏ ಎಲ್ಲ ಪರಿಗ್ರಹವನ್ನು ತ್ಯಾಗ ಮಾಡಬೇಕು ಅದು ಮುಖ್ಯ ಎಲ್ಲ ಎಲ್ಲ ಪರಿಗ್ರಹವನ್ನು ತ್ಯಾಗ ಮಾಡುವ ಅರ್ಥ ಏನು ನಮ್ಮ ಎಲ್ಲ ಬಿಟ್ಟು ಕುತ್ಕೊಳ್ಬೇಕು ಅಂತಂದ ದೇಹ ಬಿಡು ಇಂದ್ರಿಯ ಬಿಡು ಮನಸ್ಸು ಬಿಡು ವೈಕಲ್ಪ ಮತ್ತೆ ಬಿಡು ಎಲ್ಲ ಮನೆ ದೇಹ ದೇಹ ಇಂದ್ರಿಯ ಪ್ರಾತ್ರಿವನ್ನು ಬಿಟ್ಟು ಕುತ್ಕೊಳ್ಬೇಕು ಅದು ಅಂಟುಕೊಂಡು ಬಿಟ್ಲೆ ಅದು ಸುರಾರು ಅದನ್ನು ಅಂಟಿಸ್ಕೊಳ್ಳೇ ಬೇಡ ಯಾಕೆಂದ್ರೆ ಅವುಗಳೇ ನಮಗೆ ಫಲ ಸ್ನೇಹ ಕಾಮ ಇದೆಲ್ಲ ಉಂಟು ಮಾಡೋದು ದೇ ಇಂದ್ರಿಯ ಮನೆ ಮಡದಿ ಇದೆಲ್ಲ ಅದು ಒಟ್ಟಿಗೆ ಎಲ್ಲ ಸುರಾರು ಕಾಮ ಸಂಕಲ್ಪ ಎಲ್ಲ ಹಾಗಾಗಿ ಅದನ್ನು ದೂರದಲ್ಲಿ ಇಡಬೇಕು ಹೆಂಡತಿಯನ್ನು ದೂರ ಇಡು ಮಕ್ಕಳನ್ನು ದೂರ ಇಡು ಮನೆ ವೈಕಲ್ಲು ದೇಹ ಇಂದ್ರಿಯ ಎಲ್ಲಾ ದೂರ ಇಡುಗೋ ದೇವರೇ ಗಂಗಾದ್ರು ಹಾಗಾದ್ರೆ ಭಗವದ್ಗೀತೆ ಬರೋದು ದೇಹತ್ಯಾಗ ಮಾಡ್ಬೇಕಂತ ಅರ್ಥ ಇದೇವ್ರೆ ಚಿಲ್ ಸೆಟ್ ಮಾಡ್ಕೋಬೇಕೇನೋ ಏನ್ರಿ ಇದೆಂತ ಸಮಾಚಾರ ಎಲ್ಲ ದೂಡ ಇಡು ಬಿಡು ಅದರ ಅರ್ಥ ಬಿಡುವುದು ಅಂದ್ರೆ ಏನು ನಿತ್ಯಾಭಿಮಾನ ವಿರತಿ ತ್ಯಾಗ ಇತ್ಯತೆ ಅದಿದ್ರು ಅದರಲ್ಲಿ ದೃರಭಿಮಾನವನ್ನು ಬಿಡುದು ನನ್ನ ದೇಹ ನನ್ನ ಇಂದ್ರಿಯ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಕಾರು ಈ ನನ್ನ ನನ್ನ ಎಂಬುದನ್ನು ಬಿಟ್ಟರೆ ಚೆನ್ನ ನನ್ನವನ್ನು ಯಾರು ಬಿಡ್ತಾರೆ ಅದು ಚೆನ್ನ ಹಾಗಾಗಿ ಅದನ್ನು ನಮಗೆ ಬಿಡುವುದ್ರೆ ಈ ರೀತಿಯಾಗಿ ಬಿಡುವುದಲ್ಲ ಮಾನಸಿಕವಾಗಿ ಅದನ್ನು ಬಿಡಬೇಕು ಅಂದ್ರೆ ಅದರಲ್ಲಿ ಅಭಿಮಾನವನ್ನು ತ್ಯಾಗ ಮಾಡಿದರೆ ಆವಾಗ ನಂದು ದೇಹ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ಅಂತ ಹಚ್ಕೊಂಡ್ರೆ ಆವಾಗ ನಿಜವಾಗಿ ಕೂಡ ಅವನು ಕಾಮವನ್ನು ಹಚ್ಕೊಳ್ತಾನೆ ಸಂಕಲ್ಪವನ್ನು ಹಚ್ಚಿಕೊಳ್ತಾನೆ ಕ್ರೋಧವನ್ನು ಹಚ್ಕೊಳ್ತಾನೆ ಪರಸ್ನೇಹವನ್ನು ಹಚ್ಕೊಳ್ತಾನೆ ಎಲ್ಲವುದನ್ನು ಹಚ್ಚಿಕೊಂಡು ಬಿಡ್ತಾನೆ ಇವರನ್ನೆಲ್ಲ ಹಚ್ಚಿಕೊಂಡ್ರೆ ಅದನ್ನು ಹಚ್ಕೊಳ್ತಾನೆ ಅದನ್ನು ಹಚ್ಕೊಂಡ್ರೆ ಹುಚ್ಚನಂತೆ ಆಗಿ ಮತ್ತೆ ಸಂಸಾರ ಬಂಧನಕ್ಕೆ ಸಿಲುಕಾನೆ ಹಚ್ಚಿಕೊಂಡವರು ಉಚ್ಚಾರ ಆಗ್ತಾರೆ ಹಚ್ಕೊಂಡು ಬಿಟ್ಟು ಬಿಟ್ಟರೆ ಉಚ್ಚಾರ ಆಗಲ್ಲ ಅವರು ಉದ್ಧಾರ ಆಗ್ತಾರೆ ಅದಕ್ಕೆ ಹಚ್ಚಿಕೊಳ್ಳುವುದನ್ನು ಬಿಡುವುದನ್ನು ಅರ್ಥ ಏನೋ ಅದರ ಅಭಿಮಾನವನ್ನು ತ್ಯಾಗ ಮಾಡಬೇಕು ಆವಾಗ ಶಾರೀರಂ ಕೇವಲಂ ಕರ್ಮ ಕೊರುವನ್ನೋತಿ ಕಿಶಂ ಅಂತ ಒಂದು ಮಾತು ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಈಗ ನಮಗೆ ಒಂದು ವಿಚಾರ ಕರ್ಮವನ್ನು ಸರ್ವಾತ್ಮ ಬಿಡಲಿಕ್ಕಾಗೋದಿಲ್ಲ ಕರ್ಮ ಮಾಡಲಿಕ್ಕೋದು ಏನಾಗತ್ತೆ ಅದು ಅಂಟಿಕೊಳ್ಳುತ್ತೆ ಕರ್ಮ ಯಾವಾಗಲೂ ಅಂಟಿಕೊಳ್ಳ ಅಂಟಿಕೊಳ್ಳೋ ಸ್ವಲ್ಪ ಕರ್ಮ ಮಾಡದೇ ಕೂತ್ಕೊಳ್ಳಿಕ್ಕಾಗತ್ತಾ ಯಾಕೆ ಕರ್ಮ ಮಾಡಿಲ್ಲಂದ್ರೆ ಬದುಕುವುದೇ ಕಷ್ಟ ನಮ್ಮ ದೇಹ ನಿರ್ವಹಣೆಯೇ ಆಗುವುದಿಲ್ಲ ಶರೀರ ಯಾತ್ರ ಜೀವನ ನಿರ್ವಹಣೆ ಹೇಗಾಗತ್ತೆ ಊಟ ಮಾಡಬೇಕಾ ಮಾಡ್ಬೇಕಾ ಬೇಡ ಊಟ ಮಾಡಬೇಕು ಕುಡಿಬೇಕಾ ನೀರು ಕುಡಿಬೇಕು ಹಾಲು ಕುಡಿಬೇಕು ಮೇಲೆ ಇರುತ್ತೆ ತಿನ್ಬೇಕು ಮಲಗಬೇಕು ಎಲ್ಲ ಮಲಗಬೇಕು ಅದಕ್ಕೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನು ಬೇಕು ದುಡ್ಡು ಬೇಕು ದುಡ್ಡಿಗೋಸ್ಕರ ಏನು ಮಾಡಬೇಕು ಉದ್ಯೋಗ ಮಾಡಬೇಕು ಮತ್ತೆ ಶುರುವಾಯ್ತಲ್ಲ ಅಂದರೆ ಅಯ್ಯೋ ದೇವರೇ ಶಾರೀರಂ ಕೇವಲ ಕರ್ಮ ಭಾಳ ಚೆನ್ನಾಗಿ ಭಗವದ್ಗೀತೆ ಕೃಷ್ಣ ನಮಗೆ ಬಹಳ ಹೆಲ್ಪ್ ಮಾಡಿದ್ದೇನೆ ಅಂತ ಕೇವಲ ದೇಹಕ್ಕೆ ಸಂಬಂಧಪಟ್ಟ ಮಾತ್ರ ಕೆಲಸ ಮಾಡ್ಕೋದು ಅಂದರೆ ಅರ್ಥ ಏನು ದೇಹ ಪೋಷಣೆಗೆ ಎಷ್ಟು ಬೇಕೋ ಅಷ್ಟೇ ಕೆಲಸ ಮಾಡು ಸಂಧ್ಯಾವಂದನೆ ಗಿಂತ ಬಿಡು ಅವರಿಗೆ ಪಾಪ ಬರಲ್ಲ ಅಂತ ಮೇಲ್ನೋಟಕ್ಕೆ ಅರ್ಥ ಕೇವಲ ಶಾರೀರ ಧರ್ಮ ಶರೀರಕ್ಕೆ ಪಚಾವಾಗಲಿಕ್ಕೆ ರಕ್ಷಣೆಗೆ ಎಷ್ಟು ಬೇಕೋ ಮಾಡ್ಕೊಂಡು ಕೂತ್ಕೋ ಸಂಧ್ಯಾ ಪೂಜೆ ಗೀಜೆ ಅದು ಶರೀರಕ್ಕೆ ಸಂಬಂಧಪಟ್ಟ ಕೆಲಸ ಅಲ್ಲ ಶರೀರಕ್ಕೆ ಸಂಬಂಧಪಟ್ಟ ಕೆಲಸ ಅಂದರೆ ಶರೀರ ನಿರ್ವಹಣೆಗೆ ಅದಕ್ಕೆ ಬೇಕಾದದ್ದು ಏನಿದೆಯೋ ಅದಕ್ಕೆ ಬೇಕಾದ ಕೆಲಸ ಅಥಲಿಂದ ಸಂಧ್ಯಾ ಒಂದನಕ್ಕಿಂತಲೇ ಏನು ಬೇಡ ಅವರಿಗೆ ಪಾಪವೇ ಬರಲ್ಲ ಅಂತ ಅರ್ಥ ಆಗುತ್ತೆ ಮೇಲ್ನೋಟಕ್ಕೆ ಅದಕ್ಕೆ ಕೇವಲ ಶಾರೀರಂ ಕರ್ಮ ಅಂದ್ರೇನು ಬಹಳ ಚೆನ್ನಾಗಿ ಹೇಳ್ತಾರೆ ಕೇವಲ ಅಂದರೆ ಶರೀರೇಂದ್ರಿಯಾದಿ ಕರಣಗಳು ಏನಿದೆ ಅದರಿಂದ ಮಾಡ್ತಕ್ಕಂಥ ಕರ್ಮ ಕೇವಲವಾಗಿರಬೇಕು ಅಂದ್ರೆ ಅರ್ಥ ಏನು ಶರೀರ ಇಂದ್ರಿಯಾದಿಯಿಂದ ನಾವು ಮಾಡ್ತಕ್ಕಂಥ ಕರ್ಮ ಏನಿದೆ ಅದು ಕೇವಲವಾಗಿರಬೇಕಂದ್ರೆ ಕಾಮ ಸಂಕಲ್ಪ ಅಭಿಮಾನ ತ್ಯಾಗದಿಂದ ಕೂಡಿರಬೇಕು ಕಾಮ ಸಂಕಲ್ಪಾದಿ ತ್ಯಾಗದಿಂದ ಕೂಡಿದ್ದು ನೀನು ದೇಹಿಂದ ಬಚಾವಾಗಲಿಕ್ಕೆ ಮಾಡಿರತಕ್ಕಂತಹ ಕರ್ಮವೂ ಕೂಡ ಅಥವಾ ದೇಹೆಂದ್ರೆ ಕರ್ಣದಿಂದ ಅದರ ಉಪಕರಣದಿಂದ ಮಾಡ್ತಕ್ಕಂತಹ ಕರ್ಮ ಅಥವಾ ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನೀನು ಮಾಡಿದ ಕರ್ಮ ಅದು ಅಭಿಮಾನ ತ್ಯಾಗಾದಿಗಳಿಂದ ನೀನು ಮಾಡಿದರೆ ಆವಾಗ ಎಷ್ಟು ನೀನು ಶರೀರ ಪೋಷಣೆಗೆ ಮಾಡಿದ ಕರ್ಮವೂ ಕೂಡ ನಿನಗೆ ಬಂಧಕವಾಗುವುದಿಲ್ಲ ಅಥವಾ ಶರೀರದಿಂದ ಏನು ಮಾಡ್ತಕ್ಕಂಥ ಕರ್ಮವೂ ನಿನಗೆ ಬಂಧಕ ಅಲ್ಲ ಇನ್ನು ಅದರಿಂದ ಪಾಪ ಬರಲ್ಲ ಆದರೆ ಎಲ್ಲವು ಹಚ್ಚಿಕೊಂಡಾಗ ಪಾಪ ನಮ್ಮವನ್ನು ಹಚ್ಚಿಕೊಳ್ತದೆ ಕಾಮ ಸಂಕಲ್ಪ ಅದನ್ನು ಹಚ್ಚಿಕೊಳ್ಳದೆ ಇದ್ದಾಗ ನಿನಗೆ ಪಾಪ ಹಚ್ಚಿಕೊಳ್ಳುವುದಿಲ್ಲ ಆದರೆ ಹಚ್ಚಿಕೊಳ್ಳುವವರಿಗೆ ಪಾಪ ಹಚ್ಚುತ್ತೆ ಯಾರು ಯಾವುದನ್ನು ಹಚ್ಚಿಕೊಳ್ಳೋದಿಲ್ಲ ಅವರಿಗೆ ಪಾಪ ಹಚ್ಚುವುದಿಲ್ಲ ಇಡೀ ಭಗವದ್ಗೀತೆಯ ಸಿದ್ಧಾಂತ ಇದೇ ಸಿದ್ಧಾಂತ ಪದ್ಮಭದ್ರಿವಾಂಬತ ಅಂದ್ರೆ ಇದು ಹಚ್ಕೊಂಡಷ್ಟು ಪಾಪ ಹಚ್ಕೊಳ್ತಾನೆ ದೇವರನ್ನು ಹಚ್ಕೊಂಡಾಗ ಅವನು ನಮ್ಮನ್ನು ಹಚ್ಕೊಳ್ತಾನೆ ಕಾಮಕರ್ಮಾದಿಗಳನ್ನು ಹಚ್ಕೊಂಡಾಗ ಪಾಪ ನಮ್ಮನ್ನು ಹಚ್ಕೊಂಡು ಒದ್ದಾಡ್ತದೆ ಅಂಟಿಕೊಂಡ್ಬಿಡುತ್ತೆ ಎಷ್ಟಚಾರದಿಂದಿರಬೇಕು ಎಂಬುದನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಸರಿ ರೇ ಅವನು ಯಾಕೆ ಅಂತ ಹೇಳಿದ್ರೆ ಅವನು ನೈವ ಕರ್ಮ ಕುರುವನ್ನು ನೈವ ಕಿಂಚಿತ್ ಕರೋತಿ ಸಹ ಅಂತ ಒಂದು ಮಾತಿದೆ ಅವನು ಮಾಡಿದರೂ ಕೂಡ ಮಾಡಿದಿದ್ದಂತೆ ಯಾಕೆ ಅಂತ ಹೇಳಿದ್ರೆ ಏನು ಮಾಡಿದ್ರೂ ಕೂಡ ಮಾಡಿದಿದ್ದಂತೆ ಅಂದ್ರೆ ಅರ್ಥ ಏನು ಅಂದ್ರೆ ಕರ್ಮ ಎಲ್ಲ ಸುಳ್ಳು ಅಂತ ಒಂದು ಅರ್ಥ ಮಾಡಿದ್ರು ಮಾಡಿದ್ರೆ ಅರ್ಥ ಏನು ಕರ್ಮ ಮಿತ್ಯ ಅಲ್ವಾ ಅದಿಲ್ಲ ಯಾರಿಗೂ ದೃಷ್ಟಿಯಲ್ಲಿ ಕರ್ಮ ಮಿತ್ಯ ಮಾಡಿದ್ರೂ ಇಲ್ಲದಂತೆ ವಾಸ್ತವಿಕವಾಗಿ ಸುಳ್ಳದು ಇಲ್ಲ ಹೀಗೆ ಅರ್ಥ ಮಾಡ್ತಾರೆ ಕೆಲವರು ಹಾಗಲ್ಲ ಮಾಡಿದೂ ಮಾಡುವುದಿಲ್ಲ ಅಂದ್ರೆ ಅರ್ಥ ಏನು ಕರ್ಮ ಮಾಡಿದರೂ ಮಾಡಿಲ್ಲ ಅಂದ್ರೆ ಅರ್ಥ ಏನು ಕರ್ಮ ಮಾಡಿದುದರ ಕರ್ಮ ಮಾಡಿದ್ರಿಂದಾಗಿ ಏನು ಎಫೆಕ್ಟ್ ಆಗಬೇಕು ಅದು ಅವನಿಗೆ ಆಗುವುದಿಲ್ಲ ಕರ್ಮ ಮಾಡಿದಾಗ ದ್ವೇಷಾದಿ ಬದ್ಧನಾಗಿ ಕರ್ಮ ಮಾಡಿದ್ರೆ ಏನಾಗತ್ತೆ ಏನಾಗತ್ತೆ ಪಾಪ ಅಂಟರು ಪಾಪ ಅಂಟುವುದಿಲ್ಲ ಎಂಬ ಅರ್ಥದಲ್ಲಿ ಮಾಡಿದರೂ ಮಾಡದಂತೆ ಸುಳ್ಳು ಎಂಬ ಅಭಿಪ್ರಾಯದಲ್ಲ ಕರ್ಮ ಮಾಡಿದರೂ ಕರ್ಮ ಫಲ ಅಂತೂ ಇಲ್ಲ ಪ್ರತ್ಯವಾಯ ಲಾಭ ಅಂಟೂನಿಲ್ಲ ಈ ಅರ್ಥದಲ್ಲಿ ಅವನು ಮಾಡಿದು ಮಾಡಿಲ್ಲದಂತೆ ಅಂತ ಅಭಿಪ್ರಾಯವನ್ನು ಇಟ್ಕೊಳ್ಬೇಕು ಎದೃಚ್ಛಾಲಾಭಸಂತುಷ್ಟ ದ್ವಂದ್ವಾತೀತೋ ವಿಮತ್ತರ ಸಮಸಿದ್ಧ ಅಸಿದ್ಧೌತ ಕೃತ್ವಾ ನೈಬದ್ಧತೆ ಇಷ್ಟು ತುಂಬ ನಾವು ಸುಖ ದುಃಖ ಲಾಭ ಲಾಭ ನಷ್ಟದಿಂದ ದ್ವಂದ್ವವನ್ನು ಮೀರಿ ನಿಲ್ಲಬೇಕು ಅಂದರೆ ದ್ವಂದ್ವದಿಂದ ವಿಚಲಿತನಾಗಬಾರದು ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಸುಖ ದುಃಖ ಲಾಭ ನಷ್ಟವನ್ನು ನಿಲ್ಲಿ ಮೀರಿ ನಿಲ್ಲಬೇಕು ಆ ದ್ವಂದ್ವ ಸಹಿಷ್ಣು ಆಗಬೇಕು ವಿವತ್ಸರ ಇದು ಭಾಳ ಕಷ್ಟಗಳು ಏನು ಗೊತ್ತುಂಡು ನಮಗೆ ಎಲ್ಲದಕ್ಕಿಂತ ಒಂದು ದೊಡ್ಡ ದೋಷ ನಮ್ಮಲ್ಲಿವೆ ಇವತ್ತು ನಾನು ಹೇಳಿದಾಗ ಇವನ್ ಕೇಳುವುದಿಲ್ಲ ಇದೇ ಮತ್ತೆ ನಾನು ಹೇಳಿದಾಗ ಕೇಳ್ತಾ ಇಲ್ಲಲ್ಲ ಅಂತ ಅಸಮಾಧಾನ ಬಂದ್ರೆ ಏ ನಾಯ್ ಮತ್ತು ವಶನ ನಾನು ಹೇಳಿದಾಗ ಇವನ್ ಕೇಳ್ತಾ ಇಲ್ಲ ನನ್ನ ವಶದಲ್ಲಿಲ್ಲ ನನ್ನ ಹತೋಟಿನಲ್ಲಿ ಸಿಗ್ತಾ ಇಲ್ಲ ಇವನು ನಾನು ಹೇಳಿದಾಗ ಕೇಳುದಿಲ್ಲ ನನ್ನ ವರ್ಷದಲ್ಲಿ ಇಲ್ಲ ಅಂತ ಹೇಳ್ತ ಈ ಅಸಮಾಧಾನ ಇರಬಾರ್ದು ಅಂತ ಹೇಳ್ತಾ ಇದ್ರಿ ಇದು ಬಹಳ ಕಷ್ಟ ಅಲ್ವಾ ಈ ಅಸಮಾಧಾನ ಇರಬಾರ್ದು ನಾನು ಹೇಳ್ದಾಗ ಕೇಳ್ತಾ ಇಲ್ಲ ಇವನು ಅಂತ ಈ ಒಂದು ಅಸಮಾಧಾನ ಇರಬಾರ್ದು ಅವರು ವಿಮತ್ಸರ ಅಂತ ಅವನನ್ನು ಕರೀತಾರೆ ಮತ್ತೆ ಲಾಭ ಬರಲಿ ಬಿಡ್ಲಿ ಸಮಚಿತ್ತದೆ ಫಲ ಸಿಕ್ಕಿದಾಗ ಸಿಕ್ಕಾಪಟ್ಟೆ ಉಗ್ಗುವುದು ಫಲ ದೊರೆಯದೇ ಇದ್ದಾಗ ಕುಗ್ಗುವುದು ಇದಿರಬಾರ್ದು ಇಂಥವನು ಏನು ಕರ್ಮ ಮಾಡಿದರೂ ಕೂಡ ಅವನಿಗೆ ಎಫೆಕ್ಟ್ ಆಗೋಲ್ಲ ಅವನು ಕರ್ಮದ ಪಾಪಬಂಧನಕ್ಕೆ ಒಳಗಾಗುವುದಿಲ್ಲ ಇಷ್ಟು ಹೇಳಿ ಅಡಿಗೆ ಉಪಸಂಹಾನ ಮಾಡ್ತಾನೆ ಒಬ್ಬ ಕರ್ಮಯೋಗಿಯ ಅವನಲ್ಲಿ ಇರಬೇಕಾದ ಏನೇನು ಇರಬಾರ್ದು ಕರ್ಮಯೋಗಿ ಅಂದರೆ ಅವನು ಅವನ ಕರ್ಮ ಯೋಗವಾಗ ಕರ್ಮ ಎಂಬುದು ರೋಗ ಆಗತ್ತೆ ಅಭಿಮಾನ ಪರಸ್ನೇಹವನ್ನೆಲ್ಲ ಕಟ್ಟಿಕೊಂಡು ಮಾಡಿದಾಗ ಕರ್ಮ ರೋಗ ಅದು ಸಂಸಾರ ರೋಗ ಉಲ್ಬಣ ಆದರೆ ಆ ಕರ್ಮದಲ್ಲಿ ಎಲ್ಲವುದನ್ನು ಹಚ್ಚಿಕೊಂಡಾಗ ಅದು ರೋಗವಾಗಿ ನಮ್ಮನ್ನು ಕಾಡುತ್ತೆ ಆದರೆ ಆ ಕರ್ಮದಲ್ಲಿ ಎಲ್ಲವುದನ್ನು ತ್ಯಾಗ ಮಾಡಿದಾಗ ಅದು ಯೋಗವಾಗಿ ನಮಗೆ ತಾರಕವಾಗತ್ತೆ ಉಪಾಯವಾಗಿ ನಮಗೆ ಅದು ತಾರಕ ಆಗತ್ತೆ ಮಾರಕವಾಗುವುದು ಹಚ್ಚಿಕೊಂಡಾಗ ತಾರಕವಾಗುವುದು ಯೋಗವಾಗುವುದು ಬಿಟ್ಟಾಗ ಅದನ್ನು ಉಪಸ ಮಾಡ್ತಾರೆ ಇವರು ಏನೇನು ಬಿಟ್ಟಾಗ ಅದು ಯೋಗವಾಗುತ್ತೆ ಹಚ್ಚಿಕೊಂಡಾಗ ರೋಗವಾಗುತ್ತೆ ಬಿಟ್ಟಾಗ ಯೋಗವಾಗುತ್ತೆ ತಾರಕವಾಗುತ್ತೆ ಅದು ಸಂಸಾರ ತರಣಕ್ಕೆ ಉಪಾಯವಾಗುತ್ತೆ ಜ್ಞಾನಕ್ಕೆ ಉಪಾಯವಾಗುತ್ತೆ ಮೋಕ್ಷಕ್ಕೆ ಸೋಪಾನವಾಗುತ್ತೆ ಸಂಗಸ್ಯ ಮುಕ್ತ ಜ್ಞಾನಾವಸ್ಥಿತ ಚೇತು ಸಹ ಯಜ್ಞಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ ನೋಡಿ ಉಪಸಂಹಾರದಲ್ಲಿ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಒಟ್ಟಿಗೆ ಸಂಕ್ಷಿಪ್ತವಾಗಿ ಬಿಡಬೇಕಾದದ್ದೇನು ಹಿರಿಯಬೇಕಾದದ್ದೇನು ಎಲ್ಲದನ್ನ ಹೇಳಿ ಅದು ಕರ್ಮ ಯೋಗ ಹೇಗೆ ಇಷ್ಟು ಚೆನ್ನಾಗಿ ಇಷ್ಟೆಲ್ಲ ಹಿಂದೆನದ್ದು ಹೇಳಿದರೆ ಅದು ಕ್ರೋಢೀಕರಿಸಿ ಹೇಳ್ತಾ ಅದನ್ನು ಉಪಸಂಹಾರ ಮಾಡ್ತಾ ಇದ್ದ ಒಂದು ಹೇಳಿದ ಕರ್ಮದಲ್ಲಿಯೂ ಫಲದಲ್ಲಿಯೂ ಸ್ನೇಹ ಬಿಡಬೇಕು ಮುಕ್ತ ಸ್ಯ ದೇಹ ದೇಹ ಇತ್ಯಾದಿಗಳಲ್ಲಿ ಅಭಿಮಾನವನ್ನ ತ್ಯಾಗ ಮಾಡಬೇಕು ಅಥವಾ ಕರ್ಮದಲ್ಲಿ ಸ್ವಾತಂತ್ರ್ಯ ಅಭಿಮಾನವನ್ನು ತ್ಯಾಗ ಮಾಡಬೇಕು ಜ್ಞಾನ ಅವಸ್ಥಿತ ದೇತಃ ಭಗವಂತನ ಜ್ಞಾನದಲ್ಲಿ ಒಳ್ಳೆ ಆವೇಶ ಚಿತ್ತವುಳ್ಳವನಾಗೆ ಆ ಜ್ಞಾನ ಸಂಪಾದನೆ ಮಾಡಬೇಕು ಅದರಲ್ಲೇ ಆವೇಶ್ವೇಜ್ ನನಗೆ ವಿಷ್ಣು ಸರ್ವತ್ತು ಮತ್ತು ಜ್ಞಾನ ಇನ್ನಿನ್ನೂ ಸಂಪಾದನೆ ಮಾಡಬೇಕಂತ ಆ ಒಂದು ಆ ಚಿತ್ತದ ಅಭಿನಿವೇಶ ಜ್ಞಾನದಲ್ಲಿರಬೇಕು ಅದನ್ನು ಪಡೆದೇ ತೀರ್ಬೇಕು ಅಂತ ಆ ಜ್ಞಾನದಲ್ಲಿ ನಮ್ಮ ಮನಸ್ಸು ಆವಿಷ್ಟವಾಗ್ಲಿ ಅದರಲ್ಲಿ ಅಭಿನಿವೇಶ ಉಳ್ಳದ್ದಾಗ್ಲಿ ಅದರಲ್ಲಿ ಆಗ್ರಹ ಉಳ್ಳದ್ದಾಗ್ಲಿ ಅದ ನಂತರ ಈ ಹಂತದಲ್ಲಿ ಅಂದರೆ ಅರ್ಥೈದು ಫಲಾದಿಷ್ಟ ಚೇತಸ್ಸಾಗಬಾರದು ಫಲದಲ್ಲಿ ಅಭಿನಿವೇಶ ಇರಬಾರದು ಜ್ಞಾನದಲ್ಲಿ ಅಭಿನಿವೇಶ ಕೊಡಬೇಕು ನನ್ನ ಅಭಿಪ್ರಾಯ ಇದಕ್ಕೆ ಇನ್ನೊಂದು ಕರ್ಮ ಮಾಡುವಾಗ ಮುಂದೆ ಹೇಳ್ತಾರೆ ಜ್ಞಾನಾವಸ್ಥಿತ ಚೇತಸ ಅಂದ್ರೆ ಒಂದು ಹೊಸ ಅರ್ಥ ಕರ್ಮ ಮಾಡೋರು ಎಲ್ಲರಿಗೂ ದೇವರಲ್ಲಿ ಮನಸ್ಸಿರಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಅದು ಕರ್ಮ ಯೋಧವಾದ ಬೇಗ ದೇವರಲ್ಲಿ ಮನಸ್ಸಿರಲೇಬೇಕು ಆದರೆ ನಾವು ಮಾಡಿದ ಕರ್ಮವನ್ನ ದೇವರಿಗೆ ಮುಟ್ಟಿಸುವ ಮಾಧ್ಯಮ ಯಾರು ಯಾರೋ ತತ್ಮಿನ್ನಪ್ಪು ಮಾತರಿಶ್ವಾದ ರಾತಿ ಪ್ರಾಣಿಗಳು ಮಾಡಿದ ಸತ್ಕರ್ಮ ಅಂತಿಲ್ಲ ಪ್ರಾಣದ ದೇವರು ಪರಮಾತ್ಮನಿಗೆ ಅರ್ಪಣ ಮಾಡ್ತಾರಂತೆ ಹಾಗೆ ನಾವು ಮಾಡಿದ ಕರ್ಮ ಅದನ್ನು ದೇವರಿಗೆ ಮುಟ್ಟಿಸಿ ದೀನಂ ದೂನಂ ಸಂಸಾರ ನಿಮಗ್ನಂ ಏನಂ ಉದ್ದರ ಅಂತ ಹೇಳಿದೆ ಅಭಿಪ್ರಾಯ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳಿದಂತೆ ನಮ್ಮ ಪರವಾಗಿ ಶಿಫಾರಸು ಮಾಡೋರು ಯಾರ್ರೀ ಯಾರೋ ಹಾಗೆ ನಮ್ಮ ಕರ್ಮ ಯೋಗ ಭಗವಂತನಿಗೆ ಮುಟ್ಟಿಸುವ ಮಾಧ್ಯಮ ಯಾರೋ ಮುಖ್ಯ ಪ್ರಾಣ ಆ ಮಾಧ್ಯಮನ ನೆನಪಬೇಕು ಮುಖ್ಯ ಪ್ರಾಣಾಂತರ್ಗತ ಭಗವತ್ ಪ್ರೀತ್ಯರ್ಥ ಕರ್ಮ ಕರಿಷಿ ಅಂತ ಹೇಳಿ ಮುಖ್ಯ ಪ್ರಾಣಾಂತರ್ಗತ ಭಗವಾನ್ ಗೋಪಾಲಕೃಷ್ಣತಾಮ ಅಂತ ಮುಖ್ಯ ಪ್ರಾಣ ಮಾಧ್ಯಮದಲ್ಲಿ ಸಂಕಲ್ಪ ಮಾಡಿ ಮುಖ್ಯ ಪ್ರಾಣ ಮಾಧ್ಯಮದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಹಾಗಾಗಿ ಆ ಗುರು ಮುಖ್ಯ ಪ್ರಾಣ ಅವನನ್ನು ನೆನೆಬೇಕು ಜ್ಞಾನ ಯಾರ್ರಿ ಜ್ಞಾನ ಅಂದ್ರೆ ಪ್ರಾಣಸೂತ್ರ ಮಹಾನ್ ಬ್ರಹ್ಮ ಚಿತ್ತೈರಗ್ಯ ಜ್ಞಾನ ಪ್ರಜ್ಞಾ ಸ್ಮತಿ ಸುಖ ಮೇಧಾ ಮುಕ್ತಿ ವಿಷ್ಣುಭಕ್ತಿ ಆಯಿಗೋಪೋ ಮಹಾಶಾ ಋಜು ಸುಮನಾ ವಿಜ್ಞಾತ ಮಹಾಧ್ಯಾತ ಮಹಾಗುರು ಹನುಮಾನ್ ಭೀಮ ಆನಂದ ತೀರ್ಥ ಇತ್ಯಾದಿ ಬಹುರೂಪಿನ ಮುಖ್ಯ ಪ್ರಾಣ ದೇವರಿಗೆ ಆ ರೂಪ ಇದೆ ಜ್ಞಾನ ಅಂದ್ರೆ ಇನ್ನೊಂದರ್ಥ ಹೇಳುದುಾತೀತಿ ಜ್ಞಾ ಸರ್ವಜ್ಞನಾದ ಅನ ಅಂದ್ರೆ ಮುಖ್ಯ ಪ್ರಾಣ ಅವನಲ್ಲಿಯೂ ಮನಸ್ಸಿಡಬೇಕು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಜ್ಞಾನಸ್ವರೂಪನಾದ ನಾರಾಯಣನಲ್ಲಿಯೂ ಮನಸ್ಸು ಬಿಡಿ ಉದ್ದೇಶತ್ವೇನ ನಾರಾಯಣ ಮನಸ್ಸು ಮಾಧ್ಯಮತ್ವೇನ ಮುಖ್ಯ ಪ್ರಾಣನಲ್ಲಿ ಮನಸ್ಸಿಟ್ಟು ಮಾಡಿದವನ ಕರ್ಮ ಮತ್ತೆ ಅದನ್ನೇ ಹೇಳು ಯಜ್ಞ ಯಾಚರ ತಕ್ಕರ್ಮ ನನಗೆ ಜ್ಞಾನ ಬರಲಿ ಅಂತ ಆದೇಶ ಚಿತ್ತದಲ್ಲಿ ಕರ್ಮ ಮಾಡುವಾದ ಸಂಪರ್ಕ ಮಾಧ್ಯಮನಾದ ನಮ್ಮ ಕರ್ಮವನ್ನು ಮುಟ್ಟಿಸುವ ಮುಖ್ಯ ಪ್ರಾಣ ಜ್ಞಾನ ಸ್ವರೂಪಿ ಅವನಲ್ಲಿ ಮನಸ್ಸಿರಬೇಕು ಅವನು ದ್ವಾರ ಅದರಂಥ ಉದ್ದೇಶನಾದ ಕೃಷ್ಣನಲ್ಲಿ ಮನಸ್ಸಿಡಬೇಕು ಅವನು ಜ್ಞಾನಸ್ವರೂಪ ಯಜ್ಞ ಯಾಚರ ಕರ್ಮ ಸಮಗ್ರಂ ರವಿಯದೆ ಯಜ್ಞ ಯಜ್ಞ ನಾಮಕ ಪರಮಾತ್ಮ ಅಂತ ಅರ್ಥ ಮಾಡುವುದು ಯಜ್ಞದ ಸ್ಥಿತಿ ತತ್ತ ಜ್ಞಾನಾತೀತಿ ಯಜ್ಞ ಏನೇನಿದೆಯೋ ಯಜ್ಞೋಯ್ ವಿಷ್ಣು ಏನೇನಿದೆಯೋ ಎಲ್ಲವನ್ನೂ ತಿಳ್ಕೊಂಡವನು ಅಂತಹ ಮತ್ತೆ ಇನ್ನೊಂದು ಯಜ್ಞ ಅಂದರೆ ಯಜ್ಞ ಶಬ್ದಕ್ಕೆ ಪಾವಿತ್ರ್ಯ ಅಂತ ಒಂದು ಅರ್ಥ ಜಾತಕ ವರ್ಪಗಳು ಯಜ್ಞ ಶುದ್ಧ ಭಾವ ಯಜ್ಞ ಅಂದರೆ ಶುದ್ಧ ಅಂತ ಶುದ್ಧನಾದ ಎಲ್ಲದನ್ನು ತಿಳಿದ ಯಜ್ಞತೆ ಇದೆ ಸರ್ವ ಸರ್ವ ಯಜ್ಞದಿಂದ ಆರಾಧ್ಯನಾದ ಈ ಎಲ್ಲ ಕಾರಣದಿಂದ ಯಜ್ಞನ ಪರಮಾತ್ಮನೇ ಪ್ರೀತಿಗೋಸ್ಕರ ಆ ಆಚಾರ ಯ ಯಾರು ಕರ್ಮವನ್ನು ಆಚರಣೆ ಮಾಡ್ತಾನೋ ಅವನು ಅಂತ ಕರ್ಮ ಸಮಗ್ರೀಯತೆ ದೇವರಿಗೋಸ್ಕರ ದೇವರ ಜ್ಞಾನ ಬೇಕು ಅಂತ ಮುಖ್ಯ ಪ್ರಾಣ ಮಾಧ್ಯಮದಲ್ಲಿ ಫಲ ಸ್ನೇಹಾದಿಗಳನ್ನು ತರೆದು ಕರ್ಮಾಭಿಮಾನವನ್ನು ತರೆದು ಸ್ವಾತಂತ್ರ್ಯ ಅಭಿಮಾನವನ್ನು ತರೆದು ಮಾಡ್ತಕ್ಕಂಥ ಮಹಾನುಭಾವನ ಹರಿ ಪ್ರೀತಿಗೋಸ್ಕರ ಮಾಡ್ತಕ್ಕಂಥ ಮಹಾನುಭಾವನ ಸಮಗ್ರ ಪಾಪ ಕರ್ಮದಿಂದ ಇಂಥ ಕರ್ಮವನ್ನು ಆಚರಣೆ ಮಾಡ್ತದೋ ಅವನ ಸಮಗ್ರವಾಗಿರ್ತಕ್ಕಂತಹ ಪಾಪ ಕರ್ಮ ಪ್ರವಿಲೀಯತೆ ವಿಲಯ ಆಗತ್ತೆ ಲಯ ಹೊಂತದೇ ಅಂದರೆ ಅದು ಅವನಿಗೆ ಬಂಧಕವಾಗುವುದಿಲ್ಲ ನನ್ನ ಅಭಿಪ್ರಾಯ ಪ್ರವಿಲೀಯತೆ ಅಂದರೆ ಅವನಿಗೆ ಅದು ಬಂಧಕವಾಗುವುದಿಲ್ಲ ಅಂತ ಅರ್ಥ ಮಾಡಿತು ಆ ಕರ್ಮ ಮತ್ತೆ ಪ್ರವಿಲೀಯತೆ ಅಕಯ ಪ್ರವಿಭೂ ಸಂಭೂಮ ಸಕರ ವಿಷ್ಣುನಾಚಕ ಅಂತ ಹೇಳಿದ್ರೆ ಅಪ್ರ ಅಂದ್ರೆ ವಿಷ್ಣು ವಿಷ್ಣುವಿನಲ್ಲೇ ಲೀಯತೆ ಒಳಗೆ ಹೋಗಿ ಸೇರ್ಕೊಳ್ತದೆ ಲೀನ ಆಗತ್ತೆ ಅದು ದೇವರಿಗೆ ಹೋಗಿ ಸೇರತ್ತೆ ನಮ್ಮ ಸತ್ಕರ್ಮಗಳೆಲ್ಲ ವಿಷ್ಣುವಿನಲ್ಲಿ ಲಯ ಆಗತ್ತೆ ಅವನಲ್ಲಿ ಹೋಗಿ ಸೇರ್ಕೊಳ್ಳತ್ತೆ ಪಾಪಕರ್ಮ ಲಯ ಆಗಿ ಲಯ ಅಂದ್ರೆ ಲಯ ಆಚಾಗತ್ತೆ ಅದು ನಮಗೆ ಬಂಧಕವಾಗುವುದಿಲ್ಲ ಒಂದು ಮಾತನ್ನ ಭಾಗವತ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಕ್ರಿಯ ಯೋಗ ಸಂಸ್ತಿ ಹೇತವ ಸೇವ ಆತ್ಮವಿನಾಶಾ ಕಲ್ಪ್ಯಂತೆ ಕಲ್ಪಂತೆ ಕಲ್ಪಿತ ಪರೇ ಅಂತ ಒಂದು ಮಾತಿದೆ ಪ್ರತಿಯೊಂದು ಮನುಷ್ಯನು ಕ್ರಿಯಾ ಮಾಡ್ತಾನೆ ಪ್ರಾಮಾಣಿಕ ನೋಡಲಿಕ್ಕೆ ಹೋದರೆ ಅದರ ಸಹಜವಾದ ಧರ್ಮ ನೋಡ್ಲಿಕ್ಕೆ ಹೋದರೆ ಅದು ಸಂಸ್ಕೃತಿ ಹೇತವ ಸಂಸಾರಕ್ಕೆ ಕಾರಣವಾದದ್ದು ಸಹಜ ಪ್ರತಿಯೊಂದು ಕರ್ಮವೂ ಕೂಡ ಯಾಕೆಂದರೆ ಕರ್ಮಣ ಬದ್ಧತೆ ಜಂತು ನಿತ್ಯೆಯ ಚ ಮುಚ್ಚದೆ ತಸ್ಮ್ ಕರ್ಮ ನಕುವಂತಿ ವಿಷಯ ಪಾರದರ್ಶಿನ ಅಂತೇಳುವಾಗ ಸಹಜವಾಗಿ ಕರ್ಮ ಎಂಬುದು ಬಂಧ ಅದು ಸಂಸಾರಕ್ಕೆ ಕಾರಣವಾದದ್ದು ಕರ್ಮ ಆದರೆ ಅದನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿದರೆ ಪ್ರತಿಯೊಂದು ಕರ್ಮವನ್ನು ಪೂಜಾರೂಪದಲ್ಲಿ ಮಾಡಿ ಪರಮಾತ್ಮನಲ್ಲಿ ಕಲ್ಪನೆ ಮಾಡಿದರೆ ಈ ಕರ್ಮ ಎಂಬು ಪರಮಾತ್ಮ ಮಾಡಿದ್ದು ಅಂತ ಅನುಸಂಧಾನ ಮಾಡಿದರೆ ಈ ಕರ್ಮ ದೇವರಿಗೆ ಅರ್ಪಿತವಾಗಲಿ ಅಂತ ಅನುಸಂಧಾನ ಮಾಡಿದಾಗ ಹರಿಯಲ್ಲಿ ಅರ್ಪಣಗೊಂಡ ಆ ಕರ್ಮ ಆತ್ಮನ ನಾಶಕ್ಕೆ ಕಾರಣವಾಗುತ್ತೆ ಅಯ್ಯೋ ಹೀಗೆಂತ ಸಮಾಚಾರ ರೀ ಸಾಮಾನ್ಯ ಆರ್ಜರಿಗೆ ಕರ್ಮ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ಅದು ಸಂಸಾರ ಕಾರಣ ಕೃಷ್ಣನಲ್ಲಿ ಅರ್ಪಣೆ ಮಾಡಿದ್ರೆ ಆತ್ಮನೇ ನಾಶ ಆಗಿಬಿಡ್ತಾನೆ ಇದು ಯಾಕೆ ಬೇಕು ಕೃಷ್ಣನೇ ಅರ್ಪಣೆ ಮಾಡಿ ಆತ್ಮನಾಶ ಮಾಡಿಕೊಳ್ಳೋದಕ್ಕಿಂತ ಕರ್ಮ ಮಾಡ್ತಾ ಕೃಷ್ಣನಿಗೆ ಅರ್ಪಣೆ ಮಾಡದೆ ಕುತ್ಕೊಳ್ಳೋದೇ ಒಳ್ಳೇದು ಅದಕ್ಕೆ ಆತ್ಮವಿನಾಶ ಅಂದ್ರೆ ಏನರ್ಥ ಆತ್ಮನೇ ವಿನಾಶ ಆಗುತ್ತೆ ಅಂದ್ರೆ ಏನರ್ಥ ಆತ್ಮವಿನಾಶ ಎಂದು ಪುರುಷಾರ್ಥವಾಗುತ್ತೋ ಕೃಷ್ಣನಲ್ಲಿ ಕರ್ಮಾರ್ಪಣೆ ಮಾಡಿ ಆತ್ಮವಿನಾಶ ಮಾಡಿಕೊಳ್ಳೋದು ಯಾರಿಗ ಬೇಕು ಆತ್ಮ ಎಷ್ಟು ಪ್ರಿಯ ಅವನ ವಿನಾಶೆ ಯಾರು ವಹಿಸ್ತಾರೆ ಅದು ಪುರುಷಾರ್ಥವಾದ ಅದಕ್ಕೆ ಬಹಳ ಒಳ್ಳೆ ಅರ್ಥರಿಗೆ ಒಂದು ಸ್ವಾರಸ್ಯ ಅರ್ಥ ಉಂಟು ಆತ್ಮ ಅಂದರೆ ದೇಹ ಅಂತ ಎಷ್ಟು ದೇಹ ನಾಶ ಆಗುತ್ತೆ ಕರ್ಮವನ್ನು ಭಗವಂತನೇ ಅರ್ಪಣೆ ಮಾಡಿ ಜ್ಞಾನ ಪಡೆದ್ರೆ ಎಷ್ಟು ಆತ್ಮ ನಾಶ ಆಗುತ್ತೆ ನಾಲ್ಕಾತ್ಮ ನಾಶ ಆಗ್ತದೆ ಪುರಾತ್ಮ ಸ್ಥೂಲ ದೇಹ ನಾಶ ಆಗುತ್ತೆ ಸೂಕ್ಷ್ಮ ಅನಿರುದ್ಧ ದೇಹ ನಾಶ ಆಗುತ್ತೆ ಲಿಂಗದೇಹ ನಾಶ ಆಗುತ್ತೆ ಅನಾಧಿಕಾಲದಿಂದ ಅಂತಿರ್ತಕ್ಕಂಥ ಆತ್ಮ ಅಂದ್ರೆ ಲಿಂಗದೇಹ ನಾಶ ಆಗತ್ತೆ ಮತ್ತೆ ಯಾವ ಲಿಂಗದೇಹ ಎಂಬ ಬೀಜ ನಾಶ ಆದರೆ ಮತ್ತೆ ಈ ದೇಹ ಎಂಬ ಬೇರೆ ಬೇರೆ ದೇಹ ಎಂಬ ಅಂಕುರ ಅರ್ಪಣ ಆಗುವುದೇ ಇಲ್ಲ ಬೀಜ ಇರುವಷ್ಟು ಕಾರಣ ಅಂಕುರ ಬೀಜ ನಾಶ ಮಾಡಿದ್ರೆ ಅಂಕುರ ಇಲ್ಲ ಹಾಗೆ ಈ ಯಾವುದು ಲಿಂಗ ದೇಹ ಎಂಬ ಆತ್ಮ ದೇಹ ಸಂಸ್ಕೃತ ಆತ್ಮನ ದೇಹ ಆ ಬೀಜವನ್ನು ನಾಶ ಮಾಡಿದ್ರೆ ಮತ್ತೆ ಈ ದೇಹ ಎಂಬ ಭೌತಿಕ ದೇಹ ಎಂಬ ಹೊರಗಿನ ದೇಹ ಎಂಬ ಅಂಕುರ ಉತ್ಪತ್ತಿ ಆಗುವುದ ಆತ್ಮ ವಿನಾಶ ಅಂದ್ರೆ ಒಂದೊಂದು ಅರ್ಥ ಇನ್ನೊಂದು ಅರ್ಥ ಹೇಳ್ಯಾ ಇನ್ನೊಂದು ಸರಸವಾದ ಅರ್ಥ ಏನು ಆತ್ಮ ವಿನಾಶ ಅಂದ್ರೆ ವಿನಾಶ ಅಂದ್ರೆ ನಶ ಆದರ್ಶ ಈ ಆತ್ಮ ಇನ್ನೊಬ್ಬರ ಕಣ್ಣಿಗೆ ಕಾಣುವುದಿಲ್ಲ ಸಂಸಾರದಲ್ಲಿ ಇರುವ ತನಕ ಉಪದ್ರವ ಕೊಡ್ತಕ್ಕಂಥ ಎಲ್ಲ ಎಲ್ಲರು ಅಂತ ನಾ ಹೇಳೋಲ್ಲ ಉಪದ್ರ ಕೊಡ್ತಕ್ಕಂತ ಹೆಂಡತಿ ಮಕ್ಕಳು ಬಂಧು ಬಳಗವರು ಕಾಟ ಮತ್ತೆ ಇನ್ನು ಪೊಲೀಸರು ಸಿ ಬಿಲ್ಲ ಎಲ್ಲ ಉಪದ್ರವೂ ಇರುತ್ತೆ ಎಲ್ಲರ ಕಾಟವು ಅವ್ರ ಕಣ್ಣಿಗೆ ಬೀಳ್ತಾ ಒದ್ದಾರ್ತಾ ಇರ್ಬೇಕಾಗತ್ತೆ ಅಲ್ಲ ಸುಮ್ಮನೆ ಹೇಳಿದೆ ತಮಾಷೆಗೋಸ್ಕರ ಎಲ್ಲ ಹೆಂಡತಿ ಮಕ್ಕಳು ಅವರು ಇವರು ಭೇಟಿ ಬರ್ತಾ ಇರ್ತಾರೆ ತೊಂದರೆ ಕೊಡ್ತಾ ಇರ್ತಾರೀ ಗ್ರಾಚಾರ ಬೇಡ ಬೆಳೆಯಿಂದ ಅಂಟ್ಕೊಂಡ್ಬಿಡುತ್ತೆ ಅವ್ರ ಎಲ್ಲಾ ಕಣ್ಣಿಗೂ ಕಾಣ್ತಾನ ಇವರೆಲ್ಲಾ ಕಾಟ ತಪ್ಪಿದೆ ಅವರು ಭೇಟಿ ಕೊಡ್ತಾ ಇರ್ತಾರೆ ಅವ್ರಿ ಇವರು ಕಾಣ್ತಾ ಕಣ್ಣಿಗೆ ಬೀಳ್ತಾ ಇರ್ತಾರೆ ಆದ್ರೆ ಒಂದು ಸತಿ ಭಗವಂತನ ದರ್ಶನ ಮಾಡಿ ವೈಕುಂಠಕ್ಕೆ ಹೋದ ನಂತರ ನಮ್ಮ ಸಂಜಾಸ್ತಿ ಅವನ ಅಡ್ರೆಸ್ ಯಾರಿಗೂದಿಲ್ಲ ಅವನ ತಿಳುವಳಿಕೆ ಬರುವುದಿಲ್ಲ ಅಂತ ಅವನ ಅದೃಶ್ಯನ ಅವನ ಯಾರ ಕಣ್ಣಿಗೂ ಕಾಣುವುದಿಲ್ಲ ಇದು ವಿನಾಶ ಅಂದ್ರೆ ಆತ್ಮರ ವಿನಾಶ ನಾಶ ಅಂದ್ರೆ ಯಾರ ಕಣ್ಣಿಗೂ ಕಾಣಲ್ಲ ಮತ್ತೆ ಯಾರು ಕೂಡ ಅವನಿಗೆ ತೊಂದರೆ ಕೊಡೋರಿಲ್ಲ ಇಲ್ಲಂದ್ರೆ ಅವನು ದಾಕ್ಷಿಣ್ಯಕ್ಕೆ ಬಿದೋ ನೀನು ಮೋಕ್ಷಕೋದ್ರೆ ನನ್ನ ಕರ್ಕೊಂಡು ಹೋಗಪ್ಪ ನನ್ನ ಕರ್ಕೊಂಡು ಹೋಗ್ ಭೇಟಿ ಆಗ್ತಾ ಇದ್ರೆ ಏನ್ ಕಷ್ಟ ಯಾವ ಉಕ್ತನಾದಂತ ಅವುಕ್ತರೋ ಯಾರ ಕಣ್ಣಿಗೂ ಅವನು ಬೀಳಲ್ಲ ಅದೃಶ್ಯನಾಗಿ ಬರ್ತಾನೆ ಅದೇ ಮೋಕ್ಷ ಅಂದ್ರೆ ಇನ್ನೊಬ್ಬರ ಕಣ್ಣಿಗೆ ಕಾಣುವುದಿಲ್ಲ ಸಂಸಾರಿಗಳ ಕಣ್ಣಿಗೆ ಅವನು ಕಾಣೋಲ್ಲ ಆ ಸ್ಥಿತಿಯನ್ನ ತಲುಪುತ್ತಾನೆ ಇದೇ ಆತ್ಮ ವಿನಾಶ ಅಂದ್ರೆ ಅದು ಬಿಟ್ಟು ಆತ್ಮನೇ ನಾಶ ಆಗೋದಂದ್ರೆ ಅವನ ಕಣ್ಣಿಗೆ ಕಾಣದಿಲ್ಲ ಸಂಸಾರಿಗಳಿಗೆ ಹಾಗಿರ್ತಾರೆ ಅವನು ಆ ಸ್ಥಿತಿಯಲ್ಲಿರ್ತಾನೆ ಅಂತ ಅರ್ಥ ಹೇಳಬೇಕು ಅಥವಾ ಲಿಂಗ ದೇಹ ವಿನಾಶಕ್ಕೆ ಬಂತಕ್ಕಂಥದ್ದು ಕಾರಣವಾಗುತ್ತೆ ಅಂತ ಅರ್ಥವನ್ನು ಹೇಳಬೇಕು ಸರಿ ರೇ ಆಯ್ತು ಇವತ್ತು ಸಮಯ ಆಗ್ತದೆ ಇನ್ನು ನಾಳೆ ದಿವಸ ಈ ಯಜ್ಞದಲ್ಲಿ ಊಟ ಮಾಡುವುದು ಒಂದು ಯಜ್ಞ ಇಂದ್ರೆಯನ್ನು ಸಂಯಮನ ಮಾಡುವುದು ಯಜ್ಞ ವಿಷಯದಿಂದ ಇಂದ್ರಿಯದಿಂದ ವಿಷಯವನ್ನು ಭೋಜನ ಮಾಡೋದು ಯಜ್ಞ ಕೂತರೂ ಯಜ್ಞ ನಿಂತರೂ ಯಜ್ಞ ಉಸಿರಾಡಿದರೂ ಯಜ್ಞ ಉಸಿರು ತಕ್ಕೊಂಡರೂ ಯಜ್ಞ ಎಲ್ಲವುದು ಯಜ್ಞ ಎಲ್ಲವುದು ದೇವರ ಪೂಜೆ ಎಲ್ಲವುದೂ ತಾರೇ ತಾರ ಕೃಷ್ಣ ಈ ಯಜ್ಞದ ವಿಶ್ವರೂಪವನ್ನೇ ಭಗವಂತ ತೋರಿಸ್ತಾ ಇದ್ದಾನೆ ಅದನ್ನು ಏನು ಅಂತ ನಾಳೆ ನೋಡೋಣ ಅಂತ ವೃತ್ತಿನ ಉಪನ್ಯಾಸ ಮಾಡ್ಕೊಂಡು ಕೃಷ್ಣ ಒಂದು ವಿಚಾರ ಏನಂದರೆ ಅದು ಹದಿಮೂರನೇ ನಾಳೆನೇ ಮಂಗಳ ಇತ್ತು ಆದರೆ ಏನಾಗಿದೆ ಅಂದರೆ ಅದು ಹದಿನೆಂಟು ದಿವಸ ಆಗಬೇಕು ಹದಿನೆಂಟು ಅಧ್ಯಾಯ ಹದಿನೆಂಟು ಅಧ್ಯಾಯ ಆಗಿಲ್ಲ ಅದು ಬೇರೆ ಕಡೆಗೆ ಹದಿನೆಂಟು ದಿವಸ ಮಾಡೋಣ ಒಂದು ದಿವಸ ಹೆಚ್ಚಿತ್ತು ಒಳ್ಳೆಯದಂತ ಒಂದು ಅಭಿಪ್ರಾಯ ಬಂತು ಅದಕ್ಕೋಸ್ಕರ ನಾಳೆ ಮಂಗಳ ಅಲ್ಲ ನಾಡ್ದು ಇರುತ್ತೆ ಅದು ಹದಿನೆಂಟು ಆಗತ್ತೆ ಏಕೆ ಹದಿನಾಲ್ಕನೇ ತಾರೀಕು ನಾಡ್ದು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಶುರುವಾಗಿದೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಗೆ ಮುಗಿತದೆ ಹಾಗೆ ಒಂದು ದಿನ ಮುಂದುವರಿತದೆ ಉಪನ್ಯಾಸ ಹದಿನಾಲ್ಕನೇ ತಾರೀಕು ಈ ಉಪನ್ಯಾಸ ಇದೆ ಹೇಳ್ತಾ ನಮ್ಮ ಮಾತನ್ನು